ವಿಘ್ನಾಥ ವೇದ ಶಸ್ತ್ರಪುರವಾಕ್ಯತ್ವ ಸಾಧಕೂ ಶರವಾರವೃಂದಕಮೌಳಿವೃಂದ್ರವಂದೇ ಆನಂದ ತೀರ್ಥಿಮಣೇಸ್ ಪಾದಾರವಂದಣಮಿ ವೇದವ್ಯಾಸ ಗುಣವಾಧೀಶ ಸುಷಾ ಮಾಂ ನಿರಂಗ ಕುರುವನಾಶಂ ಹರೇ ನಿಶ್ ಲಕ್ಷ್ಮೀಕರತಾಂಭೋಜಾಲಪದ ಪ್ರಣಮ್ಯಹಯ್ರೀವಂ ದೇವತ ಚಕ್ರವರ್ತಿ ನಾರಾಯಣಯ ಪರಿಪೂರ್ಣಗುಣಾಂಡಯ ವಿಶ್ವೋದಯಸ್ಥಿಲಯತಿ ಪ್ರಯ ಶಬ್ದುರಸೌಖ್ಯದುಖ ಸತ್ಕಾರಣಾ ವಿತದ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥಂ ಭಕ್ತಿಯ ಸಕಲ ಲೋಕನಮಸ್ಕೃತಂ त्रैगु्यवर्जितज विपुमामीश वंदे बमरासुर सिद्धवंद्यम नारायण नमस्कृत नरंचनोत्तम दी सरस्वती व्या तथा जय मुदी श्रीगुभ्यो नम हरी ओम रामचंद्रदेव प्रयाण विशेषवन्दस्ता ವಿರಾಧ ಆತ ತುಂಬುರು ನಾಮಕ ಗಂಧರ್ವ ಅತ್ಯಂತ ಪ್ರಸಿದ್ಧವಾದ ಗಂಧರ್ವ ಉರ್ವಶೀಯ ಪತಿಯಾಗಿದ್ದ ಅವರೆಲ್ಲ ಅಪ್ಸರಾ ಸ್ತ್ರೀಯರು ಅನಾವೃತ ಸ್ತ್ರೀಯರು ಹೋಗ್ತಾರೆ ಹೀಗಾಗಿ ಅವರು ಕೆಲವು ಕೆಲವು ಕಾಲ ಕೆಲವು ನನ್ನ ಸ್ವೀಕಾರ ಮಾಡಲಿಕ್ಕೆ ಅವಕಾಶವಿದೆ ಆಗ ಅವ್ರ ಜೊತೆಯಲ್ಲಿ ಮಾತ್ರ ಇರ್ತಾರೆ ಮತ್ತೊಬ್ಬರನ್ನ ಮನಸ್ಸಾಪ ವಿಚಾರ ಮಾಡೋಲ್ಲ ಅವ್ರದ್ದು ಅಂತಹ ಅಧಿಕಾರ ಅದು ಸಾಮಾನ್ಯ ಸ್ತ್ರೀಯರಿಗೆಲ್ಲ ಊಹೆ ಮಾಡಲಿಕ್ಕೂ ಆಗೋಲ್ಲ ಅದನ್ನು ಅಂಥ ಉನ್ನತ ಸ್ತ್ರೀಯರು ಅವ್ರನ್ನ ಈ ತುಂಬುರು ಗಂಧರ್ವ ಆ ಕಾಲದಲ್ಲಿ ಬಲಾತ್ಕಾರ ಮಾಡುವ ಪ್ರಯತ್ನ ಮಾಡಿದ್ದಕ್ಕೆ ರಾಕ್ಷಸನಂತೆ ಮಾಡಿದ್ದೇ ಆದ್ದರಿಂದಾಗಿ ನಿನಗೆ ರಾಕ್ಷಸ ಯೋನಿ ಬರಲಿ ಶಾಪ ಹಾಕ್ತಾರೆ ಆ ಶಾಪ ಹಾಕಿದ್ದ ಪ್ರಭಾವದಿಂದ ಆತ ಇಲ್ಲಿ ರಾಮ ಲಕ್ಷ್ಮಣ ಸೀತೆಯವರು ಬರುವಾಗ ಅವರನ್ನು ಹಿಡಿದು ತಿನ್ನುವ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ಆ ಕಾಲದಲ್ಲಿ ಆಚಾರ್ಯರು ನಿರ್ಣಯ ಕೊಟ್ಟ ಪ್ರಸಂಗ ಮೊನ್ನೆ ಇದನ್ನೆಲ್ಲ ನೋಡಿತು ನಂತರದಲ್ಲಿ ದೊಡ್ಡ ಸೂಕ್ಷ್ಮ ಪ್ರಕರಣ ಇವತ್ತು ಪ್ರಾಯ ಆಚಾರ್ಯರಲ್ಲಿ ಇನ್ಯಾರು ಬಗೆಹರಿಸಲಿಕ್ಕಾಗದೇ ಇರುವ ಪ್ರಕರಣ ಒಬ್ಬ ಹೆಣ್ಣು ಮೂಗು ಕಿವಿ ಕತ್ತರಿಸಿ ಹಾಸ್ಯ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿ ನಾಳೆ ಚಕ್ರವರ್ತಿ ಆಗಬೇಕಾದಂತಹ ವ್ಯಕ್ತಿ ಅವನನ್ನು ಎಲ್ಲರೂ ಕೊಂಡಾಡಿದ್ದರು ಅವನಲ್ಲಿ ತುಂಬ ಗುಣ ಇದೆ ಅವನೇ ಚಕ್ರವರ್ತಿ ಆಗಬೇಕು ಅಂತ ಹೇಳಿದ ಒಬ್ಬ ವ್ಯಕ್ತಿ ಬಾಲಿಷ್ಯವಾಗಿ ನಡ್ಕೊಂಡ್ರೆ ಅಥವಾ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಷ್ಟರ ಮಟ್ಟದ ಸರಿ ಇದರ ಮೇಲೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನೋಡೋದಾದರೆ ಇಡೀ ಜಗತ್ತನ್ನಾಳುವಂತಹ ಭಗವಂತ ಒಬ್ಬ ಹೆಣ್ಣು ಮಗಳು ಸಾಧಾರಣ ಕಾಮಿನಿ ಎಂದು ತನ್ನ ಕಾಮೋದ್ರೇಕದಿಂದ ಒಬ್ಬ ಪುರುಷನನ್ನು ನೋಡಿದಾಗ ಅದು ಅಂಥ ನೋಡಿದಾಗ ನೀ ನನ್ನ ಪತಿಯಾಗುವಂಥ ಸ್ವಲ್ಪ ಎಲ್ಲೆ ಮೀರಿ ಮಾತಾಡಿರಬಹುದಳು ಅವಳಿಗೆ ಹಾಸ್ಯ ಮಾಡೋದು ಅಲ್ಲು ಹೋಗು ಇಲ್ಲ ಹೋಗು ಅಂತ ನನ್ನ ತಮ್ಮನ ಹತ್ರ ಅವನ ಅಣ್ಣನ ಹತ್ರ ಹೋಗು ಆಟ ಕಡೆಗೆ ಅವಳು ಮೂಗು ಕಿವಿ ಕತ್ತರಿಸಿ ವಿಕೃತಗೊಳಿಸಿ ಕಳಿಸಿದ್ದು ಹೆಣ್ಣಿಗೆ ಸೌಂದರ್ಯ ಅತ್ಯಂತ ಪ್ರಧಾನ ಸ್ತ್ರೀಯರಿಗೆ ವಾಸ್ತವಿಕವಾಗಿ ಹೇಳಿರೋದೆ ಸ್ತ್ರೀಧರ್ಮ ಅಂತ ಯಾವುದೇ ಪುರಾಣ ಸ್ಮೃತಿಗಳನ್ನು ತೆಗೆದರೂ ನೀವು ಅಲಂಕೃತರಾಗಿರಬೇಕು ಮನೆಯನ್ನು ಚೆನ್ನಾಗಿ ಅಲಂಕರಣ ಮಾಡಿ ಇಟ್ಟಿರಬೇಕು ಇಷ್ಟೇ ಇದು ಪ್ರಧಾನ ಧರ್ಮಸ್ತ್ರೀಯರಿಗೆ ಮನೆ ಕೊಳಕಾಗಿದೆ ಅಂದರೆ ಸ್ತ್ರೀಧರ್ಮ ಹೋಯಿತು ಅಂತದ್ದು ಇದು ವಾಸ್ತವಿಕವಾಗಿರುವ ಸ್ತ್ರೀಧರ್ಮ ಅಂಥದ್ದು ಅತ್ಯಂತ ಲಕ್ಷಣವಾಗಿ ತಾನು ಒಳ್ಳೆ ರೂಪ ತೊಗೊಂಡು ಬಂದಿದ್ರು ಒಳಗಡೆಯಲ್ಲೇ ರಾಕ್ಷಸಿಯಾದರೆ ಅವಳಿಗೆ ಎರಡೂ ರೂಪ ತೊಗೊಳಿಕ್ಕೆ ಬರ್ತಿತ್ತು ಅವಳು ಮೂಗುಕಿಗೆ ಯಾವ ರೂಪದಲ್ಲೂ ಅವಳು ತೊಗೊಳ್ಳಿಕ್ಕೆ ಬರಬಾರ್ದು ಹಾಗೆ ಮಾಡಿ ಕಳಿಸಿ ಇದೆಲ್ಲ ಯೋಗ್ಯನ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಟ್ಟರು ಅಲ್ಲಿ ಆಗಿತ್ತು ಅದಲ್ಲ ಅಲ್ಲಿ ಕೆಲಸ ಆಗಿದ್ದೇನು ಅವಳು ವಿಧವಾಸ್ತ್ರಿ ವಿಧವಾಸ್ತ್ರಿ ವಿವಾಹಕ್ಕೆ ಪ್ರಯತ್ನ ಮಾಡುವುದೇ ಅತ್ಯಂತ ಅಪರಾಧ ಅದು ಹಾಗೇ ನಡೆಯುವಲ್ಲ ಅಂತ ಗೊತ್ತು ಹಾಗೆಲ್ಲ ಧರ್ಮಿಷ್ಠರಿದ್ದ ಕಾಲ ವಿಷಯಗಳು ಮುಡಿಗಳು ಇಂತಾದವು ಅವರ ಶಾಪವನ್ನ ಅವರ ಬೇರೆ ಬೇರೆ ಸಾಮರ್ಥ್ಯವನ್ನ ಅಥವಾ ಗುಂಪು ಬರುವವನ್ನ ಎಲ್ಲರನ್ನೂ ತಡೆಯುವಷ್ಟು ಶಕ್ತಿ ಪ್ರತಿಬಂಧಕ ಶಕ್ತಿ ರಾವಣನಲ್ಲಿತ್ತು ಹದಿನಾರಕ್ಕೂ ಸಾವಿರ ಜನ ರಾಕ್ಷಸರನ್ನು ಕೊಟ್ಟು ಆ ಬಲವನ್ನ ಬಳಕೆ ಮಾಡಿದ್ಯಲ್ಲಿ ಅಂತಂದರೆ ನಾನೊಂದು ಅಧರ್ಮವನ್ನು ಚಾಲ್ತಿಗೆ ತರ್ತೇನೆ ಆ ಅಧರ್ಮವನ್ನು ಯಾರು ಪ್ರತಿಭಟಿಸಿದರೆ ಹೊಡೆದುಕೊಳ್ಳಿರಿ ಅವರನ್ನ ಇದು ಏಕಾದಶಿ ಮಾಡದೇ ಇದ್ರೂ ಪರವಾಗಿಲ್ಲ ಜಾರಿಗೆ ತಂದು ಯಾರಾನ ಅದನ್ನ ವಿರೋಧ ಮಾಡ್ತೀರಿ ಅಂತಂದ್ರೆ ಅವ್ರನ್ನ ಹೊಡೀರಿ ಅಂತ ಹೇಳಿದ್ರು ಇಂಥದ್ದು ಭಾಗವತ ಧರ್ಮವನ್ನು ಹಾಳುಗೆಡಿಸಲಿಕ್ಕೂ ಹೊರಟ ಯಾರಾನ ತಡಿಲಿಕ್ಕೆ ಹೋದರೆ ಅವ್ರ ಮೇಲೇನೆ ಇವರು ಆಕ್ರಮಣ ಮಾಡಬೇಕು ಒಬ್ರಿಬ್ಬರಲ್ಲ ಮತ್ತೆ ಪ್ರಧಾನರು ಖರ ದೂಷಣ ಮತ್ತು ತ್ರಿಶೀರ್ಷ ಇದರ ಮೇಲೆ ಹದಿನಾಲ್ಕು ಸಾವಿರ ಜನ ರಾಕ್ಷಸರಿದ್ದಾರೆ ಸೇನೆ ಅಲ್ಲ ಒಬ್ಬ ರಾಕ್ಷಸರು ಮರ ನರವಾಂಸ ಪರಮಾತ್ಮ ಇಲ್ಲಿ ನಡೆಸದೆ ಇಡೀ ಪ್ರಕರಣ ಏನು ಹಾಸ್ಯ ಪ್ರಕರಣದಿಂದ ಹಾಸ್ಯ ಮಾಡಿದಾಗಲೇ ಅವಳು ಅರ್ಥ ಮಾಡಿಕೊಂಡು ಸುಮ್ಮನೆ ಹೊರಟೋಗಿದ್ದರೆ ಹೆಚ್ಚು ಬಾಧಕ ಆಗ್ತಾ ಇರಲಿಲ್ಲ ಅಂದರೆ ನಮಗೂ ತೋರಿಸಿಕೊಟ್ಟಿದ್ದ ಅದನ್ನೇ ಮನೆಯಲ್ಲಿ ಯಾವುದೇ ಇರಲಿ ನಾನು ಭಾಳ ನಿಷ್ಠೂರ ಅಂತ ಜೋರ್ ಜೋರಾಗಿ ಮಾತಾಡಿ ನಾ ಭಾಳ ಧರ್ಮಿಷ್ಟ ಅಂತ ಧರ್ಮವನ್ನು ಬರೀ ಹೊತ್ತು ಮನೆಗೆ ಹೊಸದಾಗಿ ಸೊಸೆ ಬಂದಿದ್ದಾಳೆ ಅಥವಾ ಯಾವುದೋ ಸಂಬಂಧಿಕರ ಹೊಸದಾದ ಭೇಟಿಯಾಗಿರುತ್ತೆ ಎಷ್ಟೋ ದಿವಸ ಪರಿಚಯ ಇರೋಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗಿರುತ್ತೆ ಬಂದಿರುತ್ತೆ ಒಟ್ಟೊಟ್ಟಿಗೆ ನಾವು ನೇರವಾಗಿ ನಿಷ್ಠೂರವಾಗಿ ಧರ್ಮದ ಬಗ್ಗೆ ಮಾತಾಡ್ತಾ ಹೋದರೆ ಸಂಬಂಧವೇ ಕಳಚೋಗುತ್ತೆ ಅದಷ್ಟೇ ಅಲ್ಲಿ ಉಪನ್ಯಾಸಕರಿಗೆ ಶ್ರೋತೃಗಳ ಎದುರುಗಡೆಯನ್ನು ಕೂಡ ಹೊರಟೊರಟಾಗಿ ಮಾತಾಡಿದ್ರೆ ಅಯ್ಯೋ ತುಂಬ ಹೊರಟಾಗಿ ಮಾತಾಡ್ತಾರಪ್ಪ ಇವರು ಬೇಡ ಇವರು ಸಹ ಅದು ಬಿಟ್ಟೇ ಬಿಡ್ತಾರೆ ಮೂಲ ಉದ್ದೇಶ ಏನು ಎಲ್ಲರೂ ಧರ್ಮಿಷ್ಠರಾಗಬೇಕು ನಮ್ಮ ಪ್ರಸಂತ ಇರ್ತಾರ ಮಾತನಾಡೋರು ಮನೆ ಮನೆಯೂ ಹರಿಯ ಆಲಯವಾಗಬೇಕು ಅಂತ ಈ ಕಾಳಜಿ ಇದ್ದಂತಹ ವ್ಯಕ್ತಿ ಹ್ಯಾ ನಡ್ಕೊಳ್ಬೇಕು ಒಮ್ಮೆಲಿಗೆ ನಿಷ್ಠೂರವಾಗಿ ಯಾವುದೇ ಧರ್ಮಗಳನ್ನು ಕೂಡ ಎತ್ತಾಡಬಾರ್ದು ಅವಕಾಶ ಕೊಡಬೇಕು ಅದರ ಸತ್ಯಾಸತ್ಯತೆಯಲ್ಲ ಇದರಿಂದ ಏನು ತೊಂದರೆ ಆಗಬಹುದು ಇದರಿಂದ ಒಡಿತ ಏನಾಗುತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು ಒಮ್ಮೆಲಿಗೆ ಯಾರು ಒಪ್ಕೊಡವಲ್ಲ ಒಪ್ಕೊಡ್ಬೇಕಾಗಿದ್ದರೆ ತುಂಬ ಸಮಯ ಬೇಕಾಗತ್ತೆ ತುಂಬ ಅಂದರೆ ಎಲ್ಲಿ ತನಕ ನನ್ನೊಂದು ಅನುಭವ ವಿಶ್ನಿವಾಸ ನಗರದ ಸಂಘಕ್ಕೆ ಒಬ್ಬರು ಹೆಣ್ಮಗಳು ಬರೋರು ಅವರು ಬಂದು ಹೇಳ್ಕೊಳ್ಳೋರು ಅವರ ಸ್ವಂತ ಅನುಭವ ನಮ್ಮ ಯಜಮಾನನ ಮೊದಲು ನಾನು ಪುರಾಣ ಕೇದಿಕೆ ಹೋಗ್ತೇನೆ ಅಂತಂದರೆ ತುಂಬ ನಿರಾಕರಣೆ ಮಾಡೋರು ವಿರೋಧ ಮಾಡೋರು ಈಗ ತಾವು ಪಾರಾಯಣ ಕೇದಿಕೆಲ್ಲ ಹೋಗ್ತಾರೆ ಈಗ ಅಯ್ಯೋ ನಾನು ಎಷ್ಟು ನಿನ್ನನ್ನು ತಡೆದು ನಾನು ಅಂತ ಈ ರಿಟೈರ್ಡ್ ಆದಮೇಲೆ ಅವ್ರಿಗೆ ಅರ್ಥ ಆಯಿತು ಅಂತ ಅಂದರೆ ಅರ್ಥ ಆಗಲಿಕ್ಕೆ ಎಷ್ಟು ಸಮಯ ಬೇಕಾರು ಆಗಬಹುದು ಆದರೆ ಹವಿವಾಹುಗಳು ಸ್ಮರಣೆ ಮಾಡ್ತಾ ಏಕ ಪ್ರಕಾರವಾಗಿ ಪ್ರಯತ್ನ ಮಾಡುತ್ತಿರಬೇಕು ತುಂಬ ಒತ್ತಡ ಹಾಕಿದ್ರೆ ಏನಾಗುತ್ತೆ ಸಂಬಂಧದಲ್ಲಿ ಬಿರುಕು ಬಂದುಬಿಡುತ್ತೆ ಹಾಗೆ ಮಾಡದೇ ಇದ್ದ ಹಾಗೆ ನಡ್ಕೊಳ್ಬೇಕು ಮೊದಲನೇ ಪ್ರಕರಣದಲ್ಲಿ ರಾಮಚಂದ್ರ ದೇವರು ತೋರಿಸುತ್ತೆ ಅಂದರೆ ಹಾಸ್ಯ ಪ್ರಸಂಗದಿಂದ ನಮ್ಮಲ್ಲಿ ಎಷ್ಟೋ ಹಾಸ್ಯದಿಂದ ತಿದ್ದಬಹುದು ಎಲ್ಲರ ತಿಂಗಳಿಗೆ ಸ್ವಲ್ಪ ಮರ್ಯಾದೆಯಾಗುವ ಹೋಗಿ ತುಂಬ ಸ್ವಲ್ಪ ಹಾಸ್ಯ ಮಾಡಿಬಿಟ್ರೆ ಓ ಈ ಏನು ಈ ನಾಡ್ಕೋತಾರಪ್ಪ ಬೇಡ ಬಿಟ್ಟುಬಿಡ್ತಾರೆ ತಪ್ಪು ಕೆಲಸ ಮಾಡುವುದನ್ನು ನಾವು ಬಿಟ್ಟುಬಿಡ್ತಾರಾಗ ಹೀಗೆ ಉಪಾಯ ಇದೆ ಇದೊಂದೇ ಅಲ್ಲ ಉಪಲಕ್ಷಣಯ ಬೇರೆ ಬೇರೆ ಉಪಾಯಗಳನ್ನು ನೋಡಬೇಕು ಯಾವ ರೀತಿಯಲ್ಲಿ ಮಾಡಿದರೆ ಇವರು ತಿದ್ದುಕೊಳ್ಳಬಹುದು ತೊಂದರೆ ಮನೆಯಲ್ಲಿ ಯಾವುದೇ ಸಂಬಂಧ ಉಪಾಯ ಮಾಡಿ ನಮ್ಮ ದಾರಿಗೆ ತಂದುಕೊಳ್ಳಲಿಕ್ಕೆ ಹರಿವಾಯುಗಳಿಗೆ ಪ್ರಿಯವಾಗುವ ಹಾಗೆ ಕೆಟ್ಟ ದಾರಿಗೂ ಹೀಗೆ ಎಳಿಬಹುದು ಅದರಿಂದ ಅನರ್ಥ ಆಗುತ್ತೆ ಒಂದು ಒಳ್ಳೆ ದಾರಿಗೆ ಎಳಿಲಿಕ್ಕೆ ಏನು ಬೇಕು ಅಂತಹ ಉಪಾಯಗಳನ್ನು ಮಾಡಿ ಹಿರಿಯರಾದವರು ಕಿರಿಯರನ್ನ ತಿದ್ದಬೇಕು ಜವಾಬ್ದಾರಿಗೂ ತರಲು ಹಿರಿಯರೇ ಆ ಸ್ಥಾನದಲ್ಲಿತ್ತು ಕೆಲವು ತಪ್ಪಾಡಿ ತೀರ್ತಾರೆ ಅವರು ನಿಂತಿದ್ದಬೇಕಾದಂತೂ ಇನ್ನೂ ರಾಜಕಾಗಿರಬೇಕಾಗತ್ತೆ ಇದನ್ನೆಲ್ಲ ತೋರಿಸಿಕೊಟ್ಟಿದ್ದು ಮೊದಲನೇ ಪ್ರಕರಣ ಅಂದರೆ ಹಾಸ್ಯ ಪ್ರಸಂಗ ನಡೆಸುತ್ತೆ ಇದು ಯಾವುದು ಕೇಳದೆ ಆಕ್ರಮಣ ಮಾಡಲಿಕ್ಕೆ ಬಂದರು ರಾಕ್ಷಸಿಯಾಗಿ ತನ್ನ ರಾಕ್ಷಸ ಸ್ವೀಕಾರ ಮಾಡಿ ಕೊಲ್ಲಿಕೆ ಅಂತ ಬಂದು ಮೂಗು ಕಿವಿ ಕತ್ತರಿಸಿ ಕಳಿಸ್ತಾ ಪರಮ ಅದು ರಕ್ಷ್ಮಣ ದ್ವಾರ ನನ್ನ ಭಕ್ತರು ನಿಮಗೆ ಆ ಕೆಲಸ ಮಾಡುತ್ತಾರೆ ಅನ್ನೋದು ಆ ಕ್ರಮದಲ್ಲಿ ಶಿಕ್ಷೆ ಹಾಕಿ ನಿನಗೆ ಅದಿದ್ದರೆ ತಾನೇ ನೀಡ್ತೀ ಆಭರಣಾದಿಗಳನ್ನು ಹಾಕ್ಕೊಂಡು ನಿನ್ನ ಲಾವಣ್ಯ ಪ್ರಕಟಣೆ ಮಾಡಿ ಪುರುಷರನ್ನು ಆಕರ್ಷಣೆ ಮಾಡಿ ನಿನ್ನ ಮೇಲೆ ಮಾಡಲಿಕ್ಕೆ ಆಗಲೇಬಾರದು ಅಂದರೆ ಒಟ್ಟಾರೆ ಅದರ ನಿಯಮ ಏನು ಯಾರು ಧರ್ಮ ಕೆಡಿಸಲಿಕ್ಕೆ ಅಂತ ಹೋಗ್ತೇನೆ ಅವರಿಗೆ ವಿಕೃತಗೊಳಿಸ್ತೇನೆ ಒಮ್ಮೆಲೆ ಕೊಂದು ಬಿಟ್ಟರೆ ಅವರಿಗೆ ಅದರಿಂದ ಏನು ಲಾಭ ಇರೋಲ್ಲ ಕೊಲ್ಲೋಲ್ಲ ವಿಕೃತಗೊಳಿಸ್ತೇನೆ ಆ ವಿಕೃತಗೊಳಬಾರದಂತಿದ್ದರೆ ನೀವು ಧರ್ಮಕ್ಕೆ ಹಾನಿಯಾಗದೇ ಇದ್ದು ನೀವು ಧರ್ಮಿಷ್ಟವಲ್ಲದೆ ಇದ್ರೂ ಚಿಂತೆ ಇಲ್ಲ ಸಂಧ್ಯಾ ಆಮೇಲೆ ಮಾಡದೇ ಇದ್ರೂ ಚಿಂತೆ ಇಲ್ಲ ಮಾಡೋರಿಗೂ ಹಿಂಸೆ ಮಾಡಬಾರದು ಅದು ಮೊದಲನೇ ಹಂತ ಆಮೇಲೆ ಎರಡನೇ ಹಂತ ಇರಲಿ ಅದು ಯಾರು ಸಾಧನ ಮಾಡ್ತಾ ಅವರಿಗಂತೂ ಹಿಂಸೆ ಕೊಡಬಾರದು ಆ ಹಿಂಸೆ ಕೊಡಲಿಕ್ಕೆ ಹೋದರೆ ಇರೋದನ್ನು ಕಸ್ಕೊಂಡ್ಬಿಡ್ತಾರೆ ಇದನ್ನು ಪ್ರಕರಣದಲ್ಲಿ ತೋರಿಸಿ ಮತ್ತು ದೊಡ್ಡ ಧರ್ಮವನ್ನು ವಿಧವಾ ವಿವಾಹ ಮತ್ತು ಪುನರ್ ವಿವಾಹಾದಿಗಳನ್ನು ನಿಷಿದ್ರ ಮಾಡಿ ಹಾಕಿದ್ದಾರೆ ಏನಂದರೆ ಆ ಹೆಣ್ಣು ಮಗಳ ಹಾಗಾದರೆ ಅವಳ ಜೀವನ ಹೇಗೆ ನೀವು ಗಂಡುಗೂ ಹೆಂಡುಗೂ ಬೇರೆ ಬೇರೆ ಭೇದ ಮಾಡ್ತಾ ಇದ್ದೀರಿ ಗಂಡಿಗೆ ಮತ್ತೆ ಮದುವೆ ಆಗುವ ಅವಕಾಶ ಹೆಣ್ಣಿಗೆ ಮಾತ್ರ ಅದಿಲ್ಲ ಎಲ್ಲ ಸಾಮಾಜಿಕವಾಗಿ ಬೇಕಾಷ್ಟು ಮಾತಾಡ್ತೀವಿ ಇದೆಲ್ಲ ಯಾರಿಗೂ ಗೊತ್ತೇ ಇರಲಿಲ್ಲ ಪಾಪ ಯಾರಿಗೂ ಕಾರುಣ್ಯವೇ ಇಲ್ವಾ ಋಷಿಗಳಿಗೆ ಮುನಿಗಳಿಗೆ ಏನಾದರೂ ನಮಗೆ ತೊಂದರೆ ಆದರೆ ದೇವತೆಗಳು ಓಡೋಗಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನನ್ನು ಇಳಿಸ್ತಾರೆ ಇಲ್ಲೇ ಅವರಿಗೆ ಇಷ್ಟೆಲ್ಲ ಅರ್ಥ ಆಗೋದೇ ಇಲ್ವಾ ಮನೆಯಲ್ಲಿ ಸರ್ಪ ಹೊಕ್ಕೊಂಬಿಟ್ರೆ ಏನ್ಮಾಡ್ತಾರೆ ಚೇಳುಗಿಳು ಹಾಕೊಂಬಿಟ್ರೆ ಏನ್ಮಾಡ್ತಾರೆ ತಿಳಿ ಜಿಗಣೆ ಸೊಳ್ಳೆ ಹೆಚ್ಚಾದ್ರೆ ಏನ್ ಮಾಡ್ತಾರೆ ನಿರ್ದಯ್ಯ ಕೊಲ್ತಾರ ಅಯ್ಯೋ ಪಾಪ ನಮ್ಮಂತೆ ಜೀವ ವಿಚಾರ ಮಾಡಲಿ ಅದನ್ನು ಆಡ್ತಾರಾ ಪ್ರಲ್ಹ್ಲಾದರಾಜರು ಮಾತಿದೆ ಮೋದೆ ಸಾಧುರಪಿ ವೃಶ್ಚಿಕ ಸರ್ಪ ವೃಶ್ಚಿಕ ಸರ್ಪ ಮುಂತಾದವುಗಳನ್ನು ಕೊಂದರೆ ಸಾಧುಗಳು ಕೂಡ ಸಂತೋಷ ಸುಮ್ಮ ಸುಮ್ಮನೆ ಅಲ್ಲ ನಮಗೆ ತುಂಬ ತೊಂದರೆ ಅದಕ್ಕೆ ರಾಜರನ್ನ ಹೋಗಿ ಕೇಳಿಕೊಡೋರು ನಮ್ಗೆ ಇಂತಹ ತೊಂದರೆ ಈ ಪ್ರಾಣಿಗಳು ತುಂಬ ತೊಂದರೆ ಕೊಡ್ತಾ ಇದ್ದಾವೆ ಬೇಟೆಯಾಡಿರಿ ಅವು ಹೋಗಿ ಬೇಟೆಯಾಡಿ ಅದನ್ನು ನಿರಾಕರಣೆ ಮಾಡೋರು ಅಯ್ಯೋ ಪಾಪ ಆ ಪ್ರಾಣಿಯನ್ನು ಕೊಂದುಬಿಟ್ರಿ ಅಂದರೆ ಇನ್ನು ತುಂಬ ಸೂಕ್ಷ್ಮಗಳಿದ್ದಾವೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಂದೇ ಬದುಕತ್ತೆ ಪ್ರಾಣಿಗಳ ವರ್ಗದಲ್ಲಿ ಅಯ್ಯೋ ಪಾಪ ಅಂತ ಆ ಪ್ರಾಣಿ ಅಂದರೆ ಈ ಪ್ರಾಣಿ ಅದರಿಂದ ನಿತ್ಯ ಇದ್ದಾನೆ ಈ ಶರೀರ ಅನಿತ್ಯ ನಮಗದರ ಕಲ್ಪನೆ ಬೇಕು ಇದು ಒಂದೇ ಜನ್ಮ ಅಲ್ಲ ಇವತ್ತಿ ದುಃಖ ಪಡ್ತಾ ಇದ್ದಾನೆ ಅಂದರೆ ಇನ್ನು ಕೋಟಿ ಜನ್ಮದ ನಮ್ಮ ಪಾಪಗಳಿದ್ದಾವೆ ಅದನ್ನು ಅನುಭವಿಸುವ ಪ್ರಸಂಗ ಈಗಲೂ ಅನುಭವಿಸೋಲ್ಲ ಅದಕ್ಕೆ ನಾನು ಬೇರೆ ದಾರಿ ಹಿಡ್ಕೊಂಡು ಹೋಗ್ತೇನೆ ಎಂದರೆ ಇನ್ನು ಹತ್ತು ಜನ್ಮಕ್ಕೆ ಬೆಳೀತಾ ಹೋಗುತ್ತದೆ ತಪ್ಪು ಮಾಡಿದಾಗ ಒಂದ್ಸತಿ ಅದಕ್ಕೆ ಏನಾರ ಪ್ರಾಯಶ್ಚಿತ್ತು ಅಂದ್ರೆ ಫೈನ್ ಕಟ್ಟಿಬಿಡ್ಬೇಕು ಕಟ್ಟುವಲ್ಲ ನನ್ನ ಈ ಹುಡುಗರು ಮಕ್ಕಳು ಗಾಡಿ ಓಡಿಸ್ತಾ ಇರ್ತಾರೆ ಮೂರ್ ಮೂರು ಜನ ಕೂಡಿಕೊಂಡು ಹೋಗೋದು ಮಾಡೋದು ಎಲ್ಲ ಮೊನ್ನೆ ಹಾಗೆ ಆಯ್ತು ಅಲ್ಲಿ ಹೈವೇಲಿ ಮೂರ್ ಮೂರು ಜನ ಕೂಡಿಸಿಕೊಂಡು ತಲೆ ಹೆಲ್ಮೆಟ್ ಇಲ್ಲ ಹೋಗ್ತಾ ಇದಾರೆ ಪೊಲೀಸ್ ತವರು ಹೇಳಿ ಬಂದ ತಪ್ಪಿಸ್ಕೊಂಡ್ ಬಿಡ್ತೇನೆ ಅಂತ ವಿರುದ್ಧ ದಿಕ್ಕಿನಲ್ಲಿ ಬಂದು ಡಿವೈಡರ್ ಹೆಗಡಿಸ್ತಾರೆ ಮೂರು ಜನ ಬಿದ್ದರು ತಲೆ ಹೊಡಿತು ಪೊಲೀಸ್ ಬಂದ ಗಾಡಿನ ತೀರು ತಲೆ ಹೊಡೆದ್ರೆ ಅಕ್ತ ಸುರಿತಾ ಇದೆ ಕೇಸ್ಬುಕ್ ಆಗುತ್ತೆ ಆಸ್ಪತ್ರೆಗೆ ಸೇರಿಕೊತಾರೆ ಬರೀ ಫೈನ್ ಕೊಟ್ಟಿದ್ದಿದ್ರೆ ಎಷ್ಟಾಗಿರೋದು ಅದನ್ನು ತಪ್ಪಿಸಿಕೊಳ್ಳಬೇಕು ಅಂದರೆ ನಾವು ಹಿಂದೆಂದು ಮಾಡಿದ ಅಪರಾಧಕ್ಕೆ ಈ ವಿಧವಾತ್ವ ಅನ್ನೋದು ಶಿಕ್ಷ ಸ್ತ್ರೀಯರಿಗೆ ಕಮ್ಮಿ ಶಿಕ್ಷೆಗಳು ಪುರುಷರಿಗೆ ನಾನಾ ತರಹದ ಶಿಕ್ಷೆಗಳಿದ್ದಾವೆ ನಾವು ಅವುಗಳನ್ನ ಪಟ್ಟಿ ಮಾಡಿ ನೋಡಲಿಲ್ಲ ಬರೀ ಸಾಮಾಜಿಕವಾಗಿ ನೋಡೋದು ಅಷ್ಟೇ ಅಲ್ಲ ಆಧ್ಯಾತ್ಮಿಕವಾಗಿ ನೋಡೋದು ತುಂಬ ಇದೆ ಆದರೆ ಹಿಂದೆಂದ ಮರೆತು ಆ ಶಿಕ್ಷೆ ಅಂತ ಕೊಟ್ಟಿದ್ದನ್ನು ಅನುಭವಿಸೋಲ್ಲ ನಾನೀಗ ನಾ ಬೇರೆ ಥರ ಮಾಡ್ತೇನೆ ಅಂತ ಹೊಟ್ರೆ ಇನ್ನೂ ಬೆಳೀತಾ ಹೋಗುತ್ತೆ ಅದು ವಿಜೇಂದ್ರ ಸ್ವಾಮಿಗಳವರ ಚರಿತ್ರೆಯಲ್ಲಿ ಬರುತ್ತೆ ಹಿಂದೆ ಹೇಳಿದ್ದೆ ಕೂಡ ಅವ್ರಿಗೆ ವಿಪರೀತ ಜ್ವರ ಜ್ವರ ಬಂದಾಗ ಆ ಕೋಲಲ್ಲಿ ಹಾಕಿ ರಾಮದೇವರು ಪೂಜೆ ಮಾಡುತ್ತಿದ್ದರಂತೆ ಪೂಜೆ ಆಯಿತು ಅಂದರೆ ಮತ್ತೆ ಜ್ವರ ತಗೊಳ್ತಿದ್ದರಂತೆ ಜ್ವರ ನೀವು ಅಲ್ಲೇ ಹಗಿರ್ಬೋದಲ್ಲ ಆನಂದವಾಗಿರ್ಬೋದು ಇಲ್ಲಪ್ಪ ನಮ್ಮ ರೋಗವನ್ನು ನಾವು ಅನುಭವಿಸಿ ತೀರಿಸಿಕೊಡ್ಬೇಕು ಬೇಗ ಬೇಗ ಕೊಟ್ಟು ಏನೇನು ಕಷ್ಟ ಇದೆ ಎಲ್ಲ ಕೊಟ್ಟು ಕುಂತಿದ್ದೇವೆ ಅಲ್ಲದನ್ನೇ ಕೇಳಿದು ವಿಪದಸ್ಸಂತೂ ನಶ್ಚಿಸುತ್ತೆ ನಮ್ಮ ನಮ್ಮ ಕರ್ಮ ಏನಿದೆ ಬೇಗ ಬೇಗ ಆದರ ಅಪರಾಧಿಗಳಿಗೆ ಪ್ರಾಯಶ್ಚಿತ್ತ ಅದನ್ನು ಬೇಬೇಗ ಮಾಡಿಸಿ ಎಲ್ಲ ಸವಿಸಿ ಸ್ವಾಮಿ ಮುಂದೆ ಬೆಳೆದೇ ಇದ್ದಂತೆ ಮಾಡಿ ಸತ್ವಿಕ ದೃಷ್ಟಿ ಹೀಗಿರುತ್ತೆ ನಾವು ಅದನ್ನು ಮೀರಿ ಬದುಕ್ತೇವೆ ವಿರುದ್ಧವಾಗಿ ನಮ್ಮ ಸುಖ ನಾವೇ ಕೊಡ್ಕೋತೇವೆ ಧರ್ಮಕ್ಕೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಅಂತ ಹಾಗೆ ಡಬಲ್ ಪೆನಾಲಿಟಿ ಬೀಳುತ್ತೆ ಅಷ್ಟೇ ಆದರೆ ಇವರಿಗೆ ಹೆಚ್ಚೆಚ್ಚು ಮೂರು ಪಟ್ಟು ನಾಲ್ಕು ಪಟ್ಟು ಶಿಕ್ಷೆ ಬಿಡುತ್ತೆ ಅದು ಜನ್ಮ ಜನ್ಮಾಂತರಕ್ಕೆ ಬರುತ್ತೆ ಅಂದ ವಿಧವಾತ್ವ ಅನ್ನೋದಾಗಲಿ ರೋಗ ರುಜಿನಗಳಾಗಲಿ ಇವೆಲ್ಲವೂ ಕೂಡ ಏನು ಅದು ಕರ್ಮದಿಂದ ಬರುವಂತಹದ್ದು ಆ ಕರ್ಮವನ್ನು ಇವರು ಆಗಲೇ ಸವಿಸಿಕೊಂಡ್ರೆ ಚಂದ ಇಲ್ಲ ಅದನ್ನು ಬೇರೆ ರೀತಿಯಲ್ಲಿ ಆ ಧರ್ಮ ಮಾರ್ಗದಲ್ಲಿ ಅದನ್ನು ನಿಲ್ತೇವೆ ಅಂತ ಹೋದರೆ ಅದನ್ನು ಮೀರಿದ್ದು ವೇದಶಾಸ್ತ್ರಗಳನ್ನು ಮೀರಿದ್ದು ಆ ಧರ್ಮಕ್ಕೆ ಇಳಿದಿದ್ದು ಎಷ್ಟು ಅಪರಾಧಗಳ ಸುಳಿ ಎಲ್ಲ ಮತ್ತೆ ಬೆಳೀತಾರೆ ಮತ್ತೆ ಕೋಟಿ ಜನ್ಮ ನಮಗೆ ಯಾರು ಬೆಳೆಸಬೇಕಾಗುತ್ತೆ ಅದರಿಂದ ಎಂದೂ ಆ ಮಾರ್ಗ ಕಿಳಿಯುವ ವೇದಶಾಸ್ತ್ರಗಳನ್ನು ಬಿಟ್ಟು ಬರೇ ಚಾರ್ವಾಕರಂತೆ ಬದುಕ್ತೇವೆ ಅಂತ ಧೈರ್ಯ ಇದೆಯಾ ಅದು ಇಲ್ಲ ಪಾಪ ಇದೆ ಪುಣ್ಯ ಇದೆ ಎಲ್ಲ ಒಪ್ತೇವೆ ನಮ್ಮ ಸಂಸ್ಕಾರಗಳು ಎಲ್ಲಿಂದ ಬಂತು ಅಂತ ಕೇಳಿದರೆ ಉತ್ತರ ಇದೆಯಾ ಚಾರ್ವಾಕರನ್ನ ಎಲ್ಲರೂ ನಿಂದೆ ಜೈನರು ಬೌದ್ಧರು ಕೂಡ ಜನ್ಮಾಂತರ ಇದೆ ಅಂತ ಒಪ್ಪುತ್ತಾರೆ ಅಂದ್ರೆ ಜೀವ ನಿತ್ಯ ಇದ್ದಾನೆ ಅವನಿಗೆ ಅನೇಕ ಶರೀರ ಬಂದು ಹೋಗುತ್ತೆ ಅಂದಮೇಲೆ ಶರೀರ ಇದೆ ಅಂದ ಮೇಲೆ ಆ ಶರೀರದ ಸಂಸ್ಕಾರ ಕರ್ಮಗಳು ಇವರಿಗಿದ್ದೇ ಇದ್ದಾವೆ ಅದಕ್ಕೆ ತಕ್ಕಂತೆ ಇವಾಗ ವ್ಯತ್ಯಾಸ ಇರೋದು ಒಬ್ಬ ಶ್ರೀಮಂತ ಆಗ್ತಾನೆ ಒಬ್ಬ ಬಡವಾಗ್ತಾನೆ ಯಾಕೆ ಒಬ್ಬ ಗುಣವಂತ ಆಗ್ತಾನೆ ಒಬ್ಬ ಸಿರಿವಂತ ಆಗ್ತಾನೆ ಒಬ್ಬ ದೋಷ ಇರುವನಾಗ್ತಾನೆ ಒಬ್ಬ ಬೇಗ ತಿಳಿವಳಿಕೆ ಬರುತ್ತೆ ಒಬ್ಬರಿಗೆ ಬರೋರು ಏನೇನೋ ವ್ಯತ್ಯಾಸ ಇದಲ್ಲ ಯಾಕೆ ಅಂತ ಉತ್ಪಾದನೆ ಮಾಡಿ ಹಿಂದಿನ ಜನ್ಮದಲ್ಲಿ ಅವನು ಸಂಪಾದನೆ ಮಾಡಿದ್ದು ಅವನು ತುಂಬಾ ಗಳಿಸಿದ್ದ ಈಗ ಬೇಬೇ ಮುಂದೆ ಹೋಗ್ತಾನೆ ಯಾರು ಗಳಿಸಿಲ್ಲ ಅವನ ನಿಧಾನ ಮುಂದೆ ಹೋಗ್ತಾನೆ ಅದಲ್ಲದೆ ಇದಕ್ಕೆ ಬೇರೆ ಕಾರಣ ಇಲ್ಲದೆ ಇಲ್ಲ ಬೇರೆ ಉತ್ತರ ಕೊಡ್ಲಿಕ್ಕೆ ಬರೋದೇ ಇಲ್ಲ ಅದನ್ನು ಒಪ್ಪಿದ ಮೇಲೆ ಹಾಗಾದ್ರೆ ರೋಗ ರುಜಿನಾದಿಗಳಿಗಾಗಲಿ ಈ ಪ್ರಸಂಗಗಳಿಗಾಗಲಿ ಅದಕ್ಕೆಲ್ಲ ಉತ್ತರ ಏನು ಪೂರ್ವಕರ್ಮ ಪೂರ್ವಕರ್ಮ ಇದ್ದಾಗ ಹೀಗೆ ಅನುಭವಿಸಿ ಕಳ್ಕೊಳ್ಬೇಕಾ ಅದನ್ನು ಮೀರಿ ಅದನ್ನ ಮಾರ್ಗ ಕಿಳಿದು ಮತ್ತೆ ಇನ್ನಷ್ಟಿನ್ನಷ್ಟು ಕಟ್ಟುಕೊಳ್ತಾ ಹೋಗ್ಬೇಕಾ ಇನ್ನು ಘೋರ ಶಿಕ್ಷೆ ಅನುಭವಿಸ್ಬೇಕಾ ಇದಕ್ಕೆಲ್ಲ ಶಿಕ್ಷೆಯನ್ನು ನರಕದಲ್ಲಿ ಕೊಡೋಲ್ಲ ನರಕದಲ್ಲಿ ಇಷ್ಟು ಮುಂತ ಸೀಮಿತ ಇದೆ ಅಷ್ಟೇ ಶೇಷವಾನೇವಾಯಾತೀ ಅಂತ ಭಾಷ್ಯವನ್ನು ಉಲ್ಲೇಖ ಮಾಡಿ ಆಚಾರ್ಯರು ಎಣ್ಣೆಯ ಪಾತ್ರೆಯನ್ನು ಬಗ್ಗಿಸಿದರೆ ಅದು ಹರಳೆಣ್ಣೆ ನೀವು ಬಗ್ಸಿದ್ರೆ ಪೂರ್ಣ ಎಣ್ಣೆ ಇಳಿಯತ್ತ ಎಷ್ಟು ಎಣ್ಣೆ ಉಳ್ಕೊಂಡಿರುತ್ತೆ ಕಡೆಗೆ ಆ ಪ್ರಧಾನ ಘಟ್ಟ ಮಾತ್ರ ಅಲ್ಲ ಅನುಭವಿಸ್ತಾರೆ ಮುಕ್ಕಾಲು ಪಾಲು ಇಲ್ಲೇ ತಗೊಂಡು ಬರ್ತಾರೆ ಇಲ್ಲೇ ಅನುಭವಿಸಬೇಕು ಕೆಲವು ದುಃಖಗಳನ್ನು ಆ ದುಃಖ ಅನುಭವಿಸಿ ಕಳ್ಕೊಳ್ಳೋದು ಬಹಳ ಶ್ರೇಷ್ಠ ಅದನ್ನ ದಾಟುತ್ತೇವೆ ಅಧರ್ಮದಿಂದ ಅದನ್ನು ನಾವು ಮುಂದುವರಿಸಿಕೊಂಡು ಬಿಡ್ತೇವೆ ಅಂತ ಹೊರಟ್ರೆ ಇನ್ನಷ್ಟು ದುಃಖ ಪಡಬೇಕಾಗಿತ್ತು ಇದು ಅರ್ಥ ಮಾಡಿಕೊಡ್ಬೇಕು ಇದು ಗೊತ್ತಿಲ್ಲದೇ ಇದ್ದು ಅವರು ನೀವು ಒಬ್ರಿಗೊಂದು ಅದು ಎಲ್ಲಾದರೂ ಮೃದುವಾದ ಭಾವದಿಂದ ಹಿಂದಿನವ್ರು ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಏನಾದ್ರು ಅರ್ಥ ಇದೆಯಾ ಇಲ್ವಾ ಅವರ ಕಾಳಜಿ ಇತ್ತ ಇರಲಿಲ್ವಾ ತಮ್ಮನೆಯಲ್ಲೇ ಆದರೆ ಲೀಲಾವತಿ ಎಂತ ಲೀಲಾವತಿ ಗಡಿತಾ ಅಂತಿದೆಯಲ್ಲ ಗೊತ್ತ ಆ ಲೀಲಾವತಿ ಅಂತ ಆಕೆ ವಿಧವಾಸ್ತ್ರೀ ಮುಹೂರ್ತ ಲೆಕ್ಕಾಚಾರ ತಪ್ಪಾಗಿತ್ತಂತೆ ಅದು ಮುಹೂರ್ತ ಇಳಿಯೋದಲ್ಲಲ್ಲ ಲೀಲಾವತಿ ಗಣಿತ ಅಂತಾನೆ ಇದೆ ಅವರ ತಂದೆ ಹಾಗೆಲ್ಲ ಈ ಮರುಳು ಕೆಳಗೆ ಇಳಿತಿತ್ತಲ್ಲ ಅಂತ ಮದುವೆ ಮನೆಯಲ್ಲಿ ಮುತ್ತು ಹೋಗಿ ಸೇರ್ಕೊಂಡ್ಬಿಟ್ಟಿತ್ತಂತೆ ಆ ಘಟಿಯಲ್ಲಿ ಘಟಿ ಅಂತ ಕುಪ್ತಾರೆ ಘಡಿಯ ಅದು ಮರುಳು ಇಳಿತಾ ಇರಬೇಕು ಎಷ್ಟು ಇಳಿಯಂತೆ ಅಷ್ಟಕ್ಕೆ ಮುಹೂರ್ತ ಅಂತ ಲೆಕ್ಕಾಚಾರ ಹಾಕೊಂಡಿತ್ತು ಆ ಮುತ್ತು ಹೋಗಿ ಸಿಕ್ಕಾಕೊಂಡಿದ್ದೇನೆ ಇದರಿಂದ ಅದರ ಬಾಯಿಗೆ ಮರಳು ಇಳಿಯುವುದು ತಡ ಆಗಿದೆ ಇನ್ನೂ ಇಳಿದಿಲ್ವಲ್ಲ ಅಂತ ಮುಂದಿನ ಮುಹೂರ್ತದಲ್ಲಿ ಮದುವೆ ಮಾಡಿದ್ದಾರೆ ಅವ್ಯವಸ್ಥೆ ಆಯಿತು ಗಂಡ ಸತ್ತು ಹೋಗ್ತಾನೆ ಎದುರಾಗಿ ಮನೆಗೆ ಬಂದ್ಬಿಡ್ತಾಳೆ ಮಗಳು ಇದು ನೋಡಿದಾಗ ಮಗಳಿಗೆ ಹೇಳ್ಕೊಟ್ಬಿಡ್ಬೇಕು ಅಂತ ಮಕ್ಕಳಿಗೆ ಬೇರೆ ಇನ್ನೇನು ಕೆಲಸನೇ ಇರಲಿಲ್ಲ ಗಣಿತ ಏನೂ ತಪ್ಪಿಲ್ಲ ಅದನ್ನು ಹೇಳ್ಕೊಡ್ಲಿಕ್ಕೂ ಕೂಡ ಮಗಳಿಗೆ ಕುತ್ಕೊಂಡು ಪೂರ್ಣ ಗಣಿತಶಾಸ್ತ್ರ ನೀರಾವತಿ ಗಣಿತ ಅಂತ ಗೊತ್ತಿಸಿದೆ ಇಲ್ಲಿ ಒಂದು ಈ ತರಹದ ಅಪಚಾರಗಳಾಗಬಾರದು ಅಂತ ಅಂದರೆ ಈ ರೀತಿ ಅವ್ರಲ್ಲ ಮತ್ತೆ ಮದುವೆ ಮಾಡಲಿಕ್ಕೆ ಬಿಡ್ತಾರೆ ಈ ಬೇರೆ ಬೇರೆ ಇನ್ನೇನೇನೋ ಪರಿಹಾರ ಇಲ್ಲಿ ಯಾರೂ ಮಾಡಲಿಲ್ಲ ಧರ್ಮಶಾಸ್ತ್ರದಲ್ಲಿ ಈ ರೀತಿ ಮಾಡಲಿಲ್ಲ ಮತ್ತೆ ಹಿಂದೆ ಹೇಳಿದಂತೆ ಆ ರೀತಿಯಲ್ಲಿ ಯಾರು ಸ್ತ್ರೀಯರಿದ್ದಾರಲ್ಲ ವಿಧವಾ ಸ್ತ್ರೀಯರು ಅವರು ವ್ರತಾಧ್ಯ ಅನುಷ್ಠಾನ ಇದ್ದರೆ ಅಂಥವರನ್ನೇ ಯತಿಗಳಂತೆ ಕಾಣ್ರಿ ಅಂತಂದಿದ್ದಾರೆ ಸ್ತ್ರೀಯರಲ್ಲಿ ಅಂತಹ ಸ್ತ್ರೀಯರನ್ನು ಯತಿಗಳಿಗೆ ಹಾಗೆ ಗೌರವ ಕೊಡ್ತಾರೋ ಮನೆಯಲ್ಲಿ ಎತಿವತ್ತು ತಾಹ ಪೂಜ್ಯಾಸ್ಯು ಬೆಲೆ ಇದೆ ಅಂದ್ರೆ ಗೊತ್ತಿ ಇದನ್ನು ಹೇಳೋರು ಇಲ್ಲ ಕೇಳೋರು ಇಲ್ಲ ಆ ಆಚರಣೆಯೂ ಇಲ್ಲ ಮನೆಯಲ್ಲಿ ಒಬ್ಬರೇ ಯಾರಾನ ಮಡಿ ಹೇಗೆ ಎಷ್ಟು ಇಡೀ ಮನೆ ತಿದ್ದು ಬಿಡ್ತಾರೋ ಸ್ತ್ರೀಸು ಧರ್ಮ ಪ್ರತಿಷ್ಠಿತ ಅಂತ ಅದಕ್ಕೆ ಅಂತಾರೆ ನಾವೆಲ್ಲ ದೃಷ್ಟಿಯಿಂದಲೂ ನೋಡಬೇಕಾದದ್ದಿದೆ ಇದನ್ನು ಮೀರಿ ಆ ನಡೆಸ್ತೇನೆ ನನಗೆ ಬರಬಲ ಇದೆ ನನಗೆ ಜನಬಲ ಇದೆ ರಾಕ್ಷ ಇದೆ ನನಗೆ ಇದರ ಮೇಲೆ ಬೆಕ್ಕಷ್ಟು ಧನಬಲ ಇದೆ ನಾವು ಬೆಕ್ಕಾದ್ ಮಾಡ್ತೇನೆ ಅಂತ ಅವನ ಹೊರಟಾಗ ಅದನ್ನು ಹಾಗಾಗಿ ಹೇಗೆ ವಿಕೃತಗೊಳಿಸ್ತೇನೆ ನೋಡು ಅಂತ ಅವಳ ಮೂಗು ಕಿವಿ ಕತ್ತರಿಸಿ ಅಷ್ಟು ಮಾತ್ರನೇ ಕಣ್ಣಿಗೆ ಹೊಡಿಬಹುದಾಗಿತ್ತು ಮುಖ ಇಡೀ ವಿಕೃತಗೊಳಿಸ್ ಮಾಡಲಿಲ್ಲ ಮೂಗು ಕಿವಿ ಆಭರಣ ಹಾಕೊಳ್ಳೋ ಜಾಗ ಮಾತ್ರ ವಿಕೃತಗೊಳಿಸಿದೆ ಇದೊಂದೇ ಅಲ್ಲ ತಾಟಕಿಯನ್ನು ಕೊಲಬೇಕಾದ್ರೂ ಅದ ಕೆಲಸ ಮಾಡಿದ್ದಾನೆ ಅವಳೊಬ್ಬಳು ವಿಧವಾ ಮುಂದೆ ಇನ್ನು ಪ್ರಕರಣ ಬರುತ್ತೆ ಅಲ್ಲೂ ಇದೇ ರೀತಿಯಲ್ಲಿ ನಡ್ಕೊಂಡಿದ್ದಾನೆ ರಾಮಚಂದ್ರ ದೇವರು ಮತ್ತೆ ಇದೆಲ್ಲ ಮತ್ತೆ ಮತ್ತೆ ಸಾಬೀತು ಮಾಡಿಕೊಡುತ್ತೆ ಇದನ್ನೆಲ್ಲ ವಿರೋಧ ಮಾಡಿಕೊಟ್ಟರು ರಾಜ ರಾಮಮೋಹನ್ ರಾಯ ಅಯೋಗ್ಯರು ರಾಮದೇವರ ಹೆಸರು ಇಟ್ಕೊಂಡು ಬರುವ ದೈತ್ಯರುಗಳು ಇವರೆಲ್ಲ ಸತ್ಯವೀರ ಕಾಲಕ್ಕೆ ಬಹಳಷ್ಟು ಅಧಿಕ ಪ್ರತಿಭಟನೆ ಮಾಡಿ ಯಾವ್ದು ಸರಿ ಯಾವ ತಪ್ಪು ಇವತ್ತು ಬೇಕಾದ್ ಪುಸ್ತಕಗಳು ಹೊರಟು ಬಿಟ್ಟಿದೆ ಮೇಲೆ ಆ ಕಾಲಕ್ಕೆ ಎದುರಾದ್ರಿಂದ ಬೇಕಷ್ಟು ತರಹದಲ್ಲಿ ಕೋರ್ಟ್ ಕೇಸೆಲ್ಲ ಆಗೋಗಿದೆ ಆ ಕಾಲಕ್ಕೆ ದೊಡ್ಡವರೆಲ್ಲ ಸ್ವಲ್ಪ ತಡೆದಿದ್ದರಿಂದ ಎಷ್ಟೋ ಅಷ್ಟು ಅಂಶ ಸತ್ವಕರೆಲ್ಲರೂ ಉಳ್ಕೊಳ್ತು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಕೆಟ್ಟು ರಾಮದೇವರಿಗೆ ಅತ್ಯಂತ ವಿರುದ್ಧ ಅನ್ನೋದನ್ನು ರಾಮಾಯಣದಲ್ಲೇ ದಾಖಲೆ ಮಾಡಿದ್ರು ಯಾವಾಗ ಹೋಗಿ ಅಣ್ಣನಿಗೆ ಇಷ್ಟಲ್ಲ ಹೇಳ್ಕೊಂಡಳು ತಾನು ಶೂರ್ಪಣಕ ಮತ್ತು ಸೀತೆಯನ್ನು ನಿನಗೆ ಅಣ್ಣ ಹೀಗೆ ನಾಚಿಗಾಗಬೇಕು ನಿನಗೆ ಕಾಡಲ್ಲಿದ್ದಾನೆ ರಾಮ ಕರ್ಕೊಂಡಿದ್ದಾನೆ ಅವಳು ಈಗಾಗಲೂ ಪಡಕು ಆದರೆ ರಾಮನಿಗೆ ಎಷ್ಟು ಭಯ ಇತ್ತು ಅಂದರೆ ಬರಲಿಲ್ಲ रामचंद्रन वयस्टु रावणन अुभवेषु अब बर नेरवा मारीचन बड़ी होता मारीचन हम भेटीमी दत् भये रघुवरेण महा मुनीर दत् भये चरजनी चरमंडलस्थ रति सुसमुखादिकच्च शुत्वाबल रघुपते परमा चिंता आचार्य रामायण संग्रहता बेका ಹದಿನಾಲ್ಕು ಚತುರ್ದಶ ಸಹಸ್ರ ಅವಾರಣೀಯ ಕೋದಂಡಬಾಣಿ ರಖರಸ ಸುಖಂ ವಿಧಾತು ಕೋದಂಡಬಾಣಿಯಾಗಿ ಆಗಿನ್ನೂ ಅರಗಸ್ತರು ಕೊಟ್ಟಿದ್ದರು ಎಲ್ಲರನ್ನು ಹೊಡೆದು ಬಂದಿದ್ದಲ್ಲ ಇದನ್ನು ಇಲ್ಲಿಂದ ಉಳ್ಕೊಂಡು ಹೋಗಿದ್ದ ಒಬ್ಬ ರಾಕ್ಷಸ ಅವಿಕಂಪನ ಅಂತ ಅವನ ಹೆಸರುಗಳ ಹೇಗಿಡ್ತಿತ್ತು ಯಾರೂ ಕಂಪನ ಇಲ್ಲ ಅವನಿಗೆ ಅವಿಕಂಪನ ವಿಕಂಪನ ಇಲ್ಲದೆ ಅಂತ ಅವನು ಹೋಗಿ ಹೇಳ್ಕೊಳ್ತಾನೆ ನಾನು ನಿಜವಾಗಿಯೂ ರಾಮನ ಬಲ ನೋಡಿದೆ ಅವನ ಯುದ್ಧ ಕೌಶಲ ಹೇಗಿತ್ತು ಅಂತೆಲ್ಲ ವಿವರಿಸಿ ಹೇಳ್ತಾನೆ ಶೂರ್ಪಣಿಯ ಮುಖದಿಂದ ಕೇಳಿದ ಮತ್ತು ಅವಿಕಂಪರ ಮುಖದಿಂದ ಎಲ್ಲ ಕೇಳಿದ ಮೇಲೆ ನೇರವಾಗಿ ಹೋಗೋದು ಸರಿಯಲ್ಲ ಬಳಿ ಹೇಳಿ ರಾಮಣ ಇಷ್ಟೆಲ್ಲ ಬಲ ಇದ್ದವನು ಹೇಳಿಯಾಗಿ ಬರ್ತಾನೆ ಆ ಕಾಲಕ್ಕೆ ಇನ್ನೂ ಏನೂ ಬಲ ಪ್ರಕಟಣೆ ಮಾಡಿಲ್ಲ ರಾಮಚಂದ್ರದೇವರು ಆದರೆ ಇಷ್ಟಕ್ಕೇನೆ ಹೆದರ್ತಾನೆ ಹೆದರಿ ಮಾರೀಚನ ಬಳಿಗೆ ಬರ್ತಾನೆ ಶುತ್ವಾ ಶುಕಾರಿ ಮೃಷ್ಯ ಜಗ ಮತೀರೆ ಕ್ಷೇತ್ರಂ ಲದಿ ನದಪತೆ ಶ್ರವಣ ಧರಿತ್ರಿ ಭೂಮಿಯ ಕಿವಿ ಅಂತಂದು ಅಂದರೆ ಗೋಕರ್ಣ ಅಂತ ಗೋಕರ್ಣಕ್ಕೆ ಬರ್ತಾನೆ ಗೋಕರ್ಣದಲ್ಲಿ ಇವನ ಆಶ್ರಮ ಪಟ್ಟುಕೊಂಡು ಯತಿ ವೇಷಧಾರ ಮಾಡ್ಕೊಂಡ್ಬಿಟ್ಟಿದ್ದ ಈಗೆಲ್ಲ ಸಾವುಗಳೆಲ್ಲ ಹಾಗೆ ಬಾಬಾಜಿ ವೇಷ ಹಾಕೊಂಡ್ಬಿಡ್ತಾರೆ ಅಲ್ಲ ಮಾಡಬಾರದೆಲ್ಲ ಮಾಡಿಯಲ್ಲಿ ಬಂದು ಹೆಸರು ಹೆಸರೆಲ್ಲ ಬದಲಾಯಿಸ್ಕೊಂಡು ಕೂತ್ಬಿಡ್ತಾರೆ ಆ ರೀತಿಯಲ್ಲಿ ಈ ರಾಕ್ಷಸನು ಹಾಗೆ ಮಾಡಿದ್ದಂತೆ ಒಂದು ಒಳ್ಳೆ ಜ್ಯೋತಿಷ್ಯ ಕೇಂದ್ರ ಏನು ಜ್ಯೋತಿಷ್ಯಕ್ಕೆ ಜನ ಬರೋರು ಬರೋರು ಬರೋರು ಅಂದರೆ ಅಷ್ಟು ದೊಡ್ಡ ಯಾರೋ ಎಷ್ಟೋ ಕಾಲದಿಂದ ಇದ್ದಾನೆ ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ಅದು ಕೂತ್ ಬಿಡ್ತಾನೆ ಆದರೆ ವಿಚಿತ್ರ ಅಂದರೆ ಅವನಿಗೆ ಈ ರೇಫವಂತ ಅಂದರೆ ರಕಾರ ರಕಾರ ಅಂತ ಉಚ್ಚಾರಣೆ ಮಾಡೋಲ್ಲ ನಮ್ಮಲ್ಲಿ ರೇಫ ಅಂತಾರೆ ಆ ರೇಫವನ್ನು ಕೇಳಿದರೆ ಎದುರುಗಡೆ ರಥ ಬಂತು ಯಾರೊಂದು ನೋಡಪ್ಪ ಅಂತಾನೆ ಶಿಷ್ಯರಿಗೆ ರಥ ಬಂತು ಅಂತಂದ್ರೆ ರಾತ್ ಕೇಳ ತಕ್ಕಾಬರಿಯುತ್ತ ನಡೀತಿದ್ ಅಂತ ರಥದಲ್ಲಿ ಯಾರೋ ಒಂದು ರಾವಣವನ್ನ ಅಂತ ಮತ್ತೊಂದು ರೇಪ ಹೇಳ್ಬೇಕಲ್ಲ ಅವೆಲ್ಲ ಹೇಳಿದಾಗೆಲ್ಲ ಕಡೆ ಕಡ ಕಡೆಗಡೆ ನಡೆಯುತ್ತಿದ್ದಂತೆ ರಾಮಚಂದ್ರ ದೇವರ ವಾಣದ ಶಕ್ತಿ ಇಷ್ಟು ಕಂಡಿದ್ದಾತ ರಾಮನು ಬಂದು ಆ ಕಾಲಕ್ಕೆ ಮಾತಾಡ್ತಾನೆ ತುಂಬಾ ಅವ್ರಿಗೂ ಮಾತುಕತೆ ಅಲ್ಲ ಅದು ಕುಚಲ ಪ್ರಶ್ನೆಯೇ ವ್ಯಂಗ್ಯ ಕುಚಲ ಪ್ರಶ್ನೆಗಳು ಅವೆಲ್ಲ ರಾಮಾಯಣದಲ್ಲಿ ನೋಡ್ಬೇಕು ಅದನ್ನು ತೇನಾರ್ಥಿ ತ ಪದೇ ರಾಘವ ವಂಚನಾರ್ಥ್ ವಾರೀಚಾಹ ಶರವೇಗಮ ಮುಷ್ಯಜಾನನ್ ನೀನು ನಿನಗೆ ಯಾವಾಗಲೂ ಬೇಕಾದ ನೋಡುವ ಶಕ್ತಿ ಇದೆ ನೀನು ಒಳ್ಳೆ ಬಂಗಾರದ ಮಾಯಾಮೃಗದ ರೂಪವನ್ನು ಸ್ವೀಕಾರ ಮಾಡಿ ವಂಚನೆ ಮಾಡು ರಾಮನಿಗೆ ಸ್ವಲ್ಪ ಅಲ್ಲೇ ಸುಳಿದಾಡು ಅದು ರಾಮನಿಗೆ ಬೇಕು ಅಂತ ಅನಿಸ್ಬಹುದು ಇಲ್ಲ ಸೀತೆಗೆ ಬೇಕು ಅಂತ ಅನ್ನಿಸ್ಬಹುದು ಅವ್ರು ಬೇಕು ಅಂತನಿಸಿದರೆ ನಿನ್ನನ್ನು ಹಿಂಬಾಲಿಸ್ತಾರೆ ನೀನು ರಾವಣನನ್ನು ಡೈವಲ್ಪ್ ಮಾಡು ಬೇರೆ ಕಡೆ ಕರ್ಕೊಂಡು ಹೋಗು ಅಪಹರಣ ಮಾಡುತ್ತೇನೆ ನಾನು ನೇರವಾಗಿ ಆಗಲ್ಲ ಅಂತ ಹೇಳಿ ಮಾಡಿದಂತಹ ಪ್ರಯತ್ನ ಇದು ಹಾಗೆ ಹೇಳಿದರೆ ಅಂತಾನೆ ನಿನಗೆ ಅವನ ಬಾಣದ ವೇಗ ಗೊತ್ತಿಲ್ಲ ಎಷ್ಟುದ್ದ ಇರಬಹುದು ಒಂದು ಬಾಣ ಸಾಧಾರಣ ಅದು ಎರಡೂ ಅರಡಿ ಬಹಳ ಉದ್ದ ಅಂತಂದರೆ ಅಂತಹ ಬಾಣ ಆ ಬಾಣ ಒಂದು ಕಂಬಿ ಇದ್ದಷ್ಟೇ ಇರುತ್ತದೆ ಅದಕ್ಕೆ ಮುಂದೆ ತಾಮ್ರವನ್ನು ಹಾಕಿರ್ತಾರೆ ಹಿಂದೆ ಕಟ್ಟಿಗೆಯಲ್ಲಿ ಮಾಡಿರ್ತಾರೆ ಅಂತ ಹೀಗೆ ಇರ್ತಿದ್ದು ಪೂರ್ಣ ಲೋಹ ಇರೋಲ್ಲ ಅದು ಬಾಣಗಳು ಕ್ರಮ ಇದೆ ಲೋಹದಿಂದ ಮಾಡೋದಕ್ಕೆ ಬೇರೆ ಅರ್ಥ ಇದೆ ಅದಕ್ಕೆ ಇನ್ನೂ ಬಲಿಷ್ಠರಾಗಿರಬೇಕು ಇದಕ್ಕೆಲ್ಲ ಬೇರೆ ಬೇರೆ ಬೇರೆ ತರಹದಲ್ಲಿದೆ ಅಂತಹ ಬಾಣದ ಬಲ ಎಷ್ಟಿದೆ ಅಂತ ನಿನಗೆ ಗೊತ್ತೇನು ನಾನಿದ್ದದ್ದು ಎಲ್ಲಿ ಮಿಥಿಲಾಪಟ್ಟಣದ ಹತ್ತಿರದಲ್ಲಿ ಮಾನಿಚ ಹೇಳ್ತಾ ಇದ್ದಾನೆ ಮಿಥಿಲಾ ಪಟ್ಟಣದ ಹತ್ತಿರದಲ್ಲಿ ಅಂದ್ರೆ ಈಶಾನ್ಯ ದಿಕ್ಕಿನಿಂದಾಗಿ ಪಶ್ಚಿಮ ಸಮುದ್ರದ ತೀರಕ್ಕೆ ಬಂದು ಬಿದ್ದಿದ್ದೇನೆ ಆ ಬಾಣ ಹೊತ್ತುಕೊಂಡು ಬಂದು ಬಿಸಾಕಿದ್ದಲ್ಲ ನಾನು ಒಬ್ಬ ದೊಡ್ಡ ರಾಕ್ಷಸನನ್ನು ಒಂದು ಬಾಣ ಹೊತ್ತು ತಂದು ಹಾಕುತ್ತೆ ಅಂತ ಆದರೆ ರಾಮದೇವರ ಕೈಯಲ್ಲಿ ಗುಲ್ಲು ಬಾಣ ಹಿಡಿದರೆ ಆ ಬಾಣ ನೋಡಿದರೆ ಇದು ಚಿತ್ರಣ ನಮ್ಮ ಹೃದಯಕ್ಕೆ ಬರಬೇಕು ಖಮ ಕ್ರೋಧ ದೈತ್ಯವನ್ನ ಹೀಗೆ ಗಡಿಪಾರ ಮಾಡಿ ಬಿಸಾಕ್ಬಿಡ್ತಾನೆ ಪರಮಾತ್ಮ ಅವನ ಬದುಕಲೇಬೇಕು ಅಂತಿದ್ದರೆ ಹೀಗೆ ಕೊಂದೇ ಬಿಡ್ತಾನೆ ಇಂಥ ಶಕ್ತಿ ಇರುವ ಬಾಣ ಅದು ಅವ್ನು ಹೋಗೋದು ಬೇಡ ಎಷ್ಟೋ ಹೇಳ್ತಾನೆ ಕೇಳೋಲ್ಲ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ ಇತ್ಯುಕ್ತಮಂತಮತ ರಾವಣ ಆಹ ಖಡ್ಗಂ ಖಡ್ಗ ತೆಗೆದು ಆ ಕಾಲಕ್ಕೆ ನೀವು ಹೋಗ್ತೀಯೋ ಈಗಲೇ ಅದಕ್ಕೆ ರಾಮಾಯಣದಲ್ಲಿ ಮಾತಾಡಿದ್ದ ಹಾಗೆ ಇಲ್ಲಪ್ಪ ಅಲ್ಲೇ ಹೋಗಿಬಿಡೋಣ ಬಿಡು ಅಲ್ಲೇ ಹೋದರೆ ಅಷ್ಟೊತ್ತಾರು ಮುದುಕೋಬಹುದಲ್ಲ ಅದನ್ನು ರಾಮನ ಕೈಯಲ್ಲಿ ಸಾಯೋದು ಇವನಿಗಿಂತ ರಾಮನ ಕೈಯಲ್ಲಿ ಸಾಯೋದೆ ಶ್ರೇಷ್ಠ ಅಂತ ಮಾತಾಡಿದ್ದ ಅಂತ ಮಾತಿದೆ ಅದು ಅರ್ಥ ಆಗೋಲ್ಲ ಹಾಗೂ ಮಾನಿಕ್ಯಾರು ಒಳ್ಳೆಯವನ ಅಂತ ಒಳ್ಳೆ ವ್ಯಕ್ತಿಯ ಅಲ್ಲ ಅದು ರಾಜ್ಯ ತೋರಿಸಿಕೊಡ್ತಾರೆ ತಚ್ಚು ಚುಲುವಾನ ಭಯುತೋಧ ನಿಸರ್ಗತಶ್ಚ ಪಾಪ ಸ್ವಾಭಾವಿಕವಾಗಿ ಪಾಪ ಅವನು ಆದ್ರಿಂದ ಏನಾಯಿತು ಅವನಿಗೆ ಅವನಿಗೆ ಇನ್ನಷ್ಟು ಪ್ರಚೋದನೆ ಆಯಿತು ಈ ರೀತಿ ಕೆಲಸ ಮಾಡುವುದರಿಂದ ಇಲ್ಲೇ ಆದರೂ ಸುಮ್ಮನೆ ಸತ್ತು ಹೋಗ್ತೇನೆ ನನಗೆ ತೊಂದರೆ ಕೊಟ್ಟ ರಾಮನಿಗೆ ಅಕಸ್ಮಾತ್ ರಾವಣನಿಂದ ಏನಾದ್ರು ತೊಂದರೆ ಆಗುವುದಾದ್ರೆ ಅಪಹರಣ ಮಾಡಿ ಏನಾರು ಸ್ವಲ್ಪ ಮುಂದೂ ಆಗಲಿ ಹಾಗಾದ್ರೆ ನಾ ಸಾಯೋದೆ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಆಯುಷ್ಯ ಅಕಸ್ಮಾತ್ ತಪ್ಪಿಸ್ಕೊಳ್ಳಬಹುದೋ ಏನೋ ಅಕಸ್ಮಾತ್ ರಾಮನಿಗೆ ಏನಾದ್ರು ತೊಂದರೆ ಆಗುವುದಾದ್ರೂ ಆಗಲಿ ನನಗೆ ತೊಂದರೆ ಕೊಟ್ಟ ರಾಮನಿಗೆ ತೊಂದರೆ ಇದು ನಿಸರ್ಗದಚ್ಛ ಪಾಪ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ ಅದಕ್ಕವನು ರಾಮನ ಕೈಯಲ್ಲಿ ಸಾಯಲಿಕ್ಕೆ ಅಪೇಕ್ಷೆ ಪಡಲಿಲ್ಲ ನಿಜವಾಗಲೂ ಸಾತ್ವಿಕನಾಗಿದ್ದರೆ ಏನಂತಿದ್ದ ನೀ ಬೇಕಾದ ಕೊಲ್ಲಪ್ಪ ಇಲ್ಲ ತಂದು ಬಿಡಪ್ಪ ನಾನು ಹೋಗೋದು ಕಡುಗೆ ಐತಿತ್ತು ಕೊಂದುಬಿಡುತ್ತೆ ನಾನು ರಾಮನಿಗೆ ಮಾತ್ರ ತೊಂದರೆ ಕೊಡೋಲ್ಲ ಸಾತ್ವಿಕರಾಗಿದ್ದರೆ ಹೀಗೆ ಮಾತ್ರ ಬರ್ತಿತ್ತು ಅಲ್ಲ ಅನ್ನೋದನ್ನು ವಾಲ್ಮೀಕಿ ರಾಮಾಯಣ ನೋಡಿದವರು ಬರುವ ಭ್ರಮೆಯನ್ನು ಇಲ್ಲಿ ಬಗೆಹರಿಸಿದ್ರು ಆಗ ಹೈಮ ಬಹುಚಿತ್ರ ರತ್ನಃ ನಾನಾ ರತ್ನಗಳು ಹೊಡೆದಂಥ ಹೊಡೆತಿರಬೇಕು ಒಳ್ಳೆ ಬಂಗಾರದ ಬಣ್ಣ ಜಿಂಕೆ ನೋಡಿದವ್ರಿಗೆ ಯಾರಿಗೆ ಆಗಲಿ ಆ ಮುದ್ದಾಗಿ ಆ ದೊಡ್ಡ ಕಣ್ಣುಗಳು ಅದು ಹೆಗರುತ್ತಾ ನಾಲ್ಕು ಕಾಲು ಎತ್ತಿ ಎತ್ತಿ ಹೆಗರುತ್ತೆ ಅದು ನೋಡಿದವರಿಗೆ ಚಂದ ಆದಂಗೆಲ್ಲ ಅವೆಲ್ಲ ನೋಡಿದವರಿಗೆ ಆ ಪುಟ್ಟ ಪುಟ್ಟ ಕಾಲುಗಳು ಸುತ್ತಮುತ್ತಲ ಅಲ್ಲೇ ಓಡಾಡ್ತಾ ಇರೋಣ ಅಮ್ಮನವರು ಪಟ್ಟಂತೆ ಮಾಡಿದರು ಯಾಕೆನೋ ಗೊತ್ತಿಲ್ವ ಅವರಿಗೆ ನಾನೊಬ್ಬ ರಾಕ್ಷಸ ಅಂತ ಇಡೀ ಜಗತ್ತು ಪರಿಚಯ ಇದೆ ಆದರೂ ಯಾಕೆ ಹೀಗೆಲ್ಲ ಮಾಡುತ್ತಾರೆ ನಿರ್ದೋಷ ನಿತ್ಯ ವರ ಸಂವಿಧೇವಿ ರಕ್ಷೋವಧಾಯ ಜನಮೋಹ ಕೃತೇ ತಥಾ ಆ ಕಾಲಕ್ಕೆ ಮಾತಾಡಿದ್ದಂತೆ ನನಗೆ ಜಿಂಕೆ ಬೇಕು ಜನಕೀನಿನ್ನೇನು ಬಯಸಲೇ ಇಲ್ಲ ರಾಜ್ಯವನ್ನು ತ್ಯಾಗ ಮಾಡಿ ಬಂದು ಇದನ್ನು ಯಾಕೆ ಕೇಳ್ತೀನಿ ಅಂತ ರಾಮದೇವರು ಕೇಳಬೇಕು ಇಲ್ಲ ನನಗೆಲ್ಲ ಆ ಜಿಂಕೆಯನ್ನು ಹೊಡಿಬೇಕು ನೀವು ಆ ಚರ್ಮವನ್ನು ತಂದು ಹಾಕ್ಕೊಂಡು ನೀವು ಕೂಡಬೇಕು ಆಗ ನಿಮ್ಮ ಸೌಂದರ್ಯವನ್ನು ನೋಡಿ ನಾನು ಆನಂದ ನಿಮಗೋಸ್ಕರ ನನಗೋಸ್ಕರ ನಾನು ಸ್ವಾರ್ಥಕದು ಬೇಡ ಹೀಗೆ ನಾನು ಇದು ಇನ್ನೇನಕು ಅಲ್ಲ ಇಲ್ಲಿ ಸೀತಾದೇವಿಯರು ಮಾಡಿದರು ಇದನ್ನೇ ಅಲಂಕರಣ ಮಾಡಿ ದೇವಿಯರು ನನಗೂ ಹೂ ಬೇಕು ಅಂತ ಕೇಳ್ತಾರೆ ಸೌಗಂಧಿಕ ಪುಷ್ಪ ಬೇಕು ಅಂತ ಹಿಂಸೆಯಿಂದ ಯಾರು ನೀನ್ ತುರ್ಬೇಕು ಅಲ್ಲ ಹೂ ತಗೊಂಡೇನ್ ಮಾಡ್ತೀವಿ ನನ್ಗೆ ಯಾಕೋ ಬೇಕು ಸುಮ್ನೆ ತಂದ್ಕೊಡಿ ನೀವು ಹೀಗೆ ಕೇಳಿ ಏನ್ ಅದನ್ನು ಮಾಡಿದ ಕೆಲಸ ಏನು ಮಣಿಮುದಾದ ದೈತ್ಯರ ಸಂಹಾರಕ್ಕೆ ಅಂತ ಹೂ ಕೇಳಿದ್ದೆ ಹೊರತು ಈ ಹೂ ತಗೊಂಡು ಏನ್ ಮಾಡ್ತಾರೆ ಹಾಗೆ ರಕ್ಷೋವಧಾಯ ಕೃತಿಯೇ ರಕ್ಷೋವಧಕ್ಕೋಸ್ಕರವಾಗಿ ಅಂದ್ರೆ ಮುಂದಾಗುವ ರಾವಣಾದಿ ಎಲ್ಲ ಹಸುರ ಸಂಹಾರಕ್ಕೋಸ್ಕರವಾಗಿ ಇನ್ನೂ ಹಾಳಾಗುವ ಕೆಲವು ಜನರಿದ್ದಾರೆ ಏ ಸೀತ ತಿ ತಿಳುವಳಿಕೆನೇ ಇಲ್ಲ ಹೋಗಿ ಹೊಗಾಡು ದೇವತೆ ಅಂತೇಳಿ ದೇವತೆಗಳಾದರೂ ಇಷ್ಟೇ ಹಳೆ ಬರಲಿ ಅಥವಾ ಇಲ್ಲಿ ಬಂದಾಗ ಅವ್ರಿಗೂ ತಲೆ ಕೆಡುತ್ತೆ ಹಿಂಗೆ ಏನೇನೋ ಹುಚ್ಚುಚ್ಚಾಗಿ ಹಟ್ಟೆ ಹೊಡೋದು ಅವರವರ ಸಾಧನೆಗಳು ಮಾಡಿಕೋಬೇಕು ಇದು ಒಂದು ಉದ್ದೇಶ ಜೊತೆಯಲ್ಲಿ ಎಲ್ಲ ರಾಕ್ಷಸರ ಸಂಹಾರ ಆಗಬೇಕು ಇದರ ಮೇಲೆ ಪರಮಾತ್ಮ ಹೇಗೆ ನಟನೆ ಮಾಡುತ್ತಾನೋ ಹಾಗೆ ನಟನೆ ಮಾಡಿದಕ್ಕಂಥ ಸೀತಾದೇವಿ ಅದಕ್ಕೆ ತಕ್ಕಂತೆ ನಟಿಸಬೇಕಲ್ಲ ಅದಕ್ಕೆ ಆ ಕ್ರಮದಿಂದಾಗಿ ಕೇಳ್ಕೊಂಡಿತ್ತು ಕ್ರೀಡಾ ಮೃಗೋಧಿತೆ ಏವರಾಮ ಪರಮಾತ್ಮ ಬಾಣಪ್ರಸಾರ ಮಾಡಿತ ಆದರೆ ಹಿಂದೆ ಹಿಂದೆ ಹೋಗೋಣ ಆ ಕಾಲಕ್ಕೆ ವಿಕೃಷ್ಯ ಲಕ್ಷ್ಮಣರು ಯಥಯಾ ಸಪಾಪ ಆ ಲಕ್ಷ್ಮಣ ಹಾ ಲಕ್ಷ್ಮಣ ಅಂತ ತುಂಬಿಸ ಲಕ್ಷ್ಮಣ ಲಕ್ಷ್ಮಣ ಅಂತ ರಾಕ್ಷಸ ಯಾಕೆ ಲಕ್ಷ್ಮಣ ಕೂಗುತ್ತಾನೆ ಲಕ್ಷ್ಮಣ ಅಂತ ಕೂಗ್ಬೇಕಾದ್ರೆ ಮಣ್ಣನೇ ಕೂಗ್ತಾ ಇರೋದಪ್ಪ ನೀವು ಹೋಗು ಶುತ್ವೈವ ಲಕ್ಷಣ ಅಜೂಚತದ ಉಗ್ರವಾಗ್ತಿ ಉಗ್ರವಾದ ಮಾತುಗಳಿಂದ ಚುಚ್ಚಿದ್ಲು ಅದೇನು ಅಂತ ರಾಮಾಯಣ ಕೇಳಬೇಕು ವಾಲ್ಮೀಕಿ ರಾಮಾಯಣ ಇಲ್ಲಿ ಗೊತ್ತಾಗೋಲ್ಲ ಲಕ್ಷ್ಮಣ ಹೋಗು ಇಲ್ಲ ಅತಿಗೆ ಅಣ್ಣನ ಬಲೆ ಗೊತ್ತಿದೆ ಯಾರೂ ಹೀಗಾಗಿ ಮಾತಾಡ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣನಿಗೆ ಏನೂ ಸಮಸ್ಯೆ ಆಗಲಿ ಸಾಧ್ಯ ಇಲ್ಲ ನನ್ನ ಹತ್ತಿರದಲ್ಲಿದ್ದ ಒಂದು ಪರಿಚಯ ಇಲ್ಲ ನನಗೆ ಏನೋ ಆಗಲ್ಲ ಇದು ಯಾವುದೋ ಆಸೋರ ಮಾರಿ ಇಲ್ಲ ನೀವೇನೋ ಮೋಸ ಮಾಡ್ತಾ ಇದೆಯಾ ನಾನು ಹೇಳು ನನ್ನ ಮಾತು ಕೇಳ್ತಾ ಇಲ್ಲ ನಿನಗೆ ಯಾಕೋ ದುರುದ್ದೇಶ ಇರಬೇಕು ಅಂತ ಬಯ್ದು ಬಿಡ್ತಾನೆ ನಿಮ್ಮ ಅಣ್ಣನಿಗೆನೋ ತೊಂದರೆ ಆಗಬೇಕು ನೀನು ನನ್ನ ಜೊತೆಗಿರಬೇಕು ಅಂತೇನೋ ಬಯಸ್ತಾ ಇದ್ದೀಯಾ ಅಂತ ಕಿವಿಲು ಕೇಳಲಿಕ್ಕಾಗಲ್ಲ ಆ ಲಕ್ಷ್ಮಣರಿಗೆ ಹಾಗೆ ನಾನು ಬರ್ತೇನೆ ಆಶ್ರಮ ಬಿಟ್ಟು ಹೋಗಬೇಡಿ ಲಕ್ಷ್ಮಣರೇಖಾ ಅಂತ ಅನ್ನೋದೇನು ಅಲ್ವಿಕೆ ರಾಮಾಯಣದವರು ಪ್ರಸಕ್ತಿ ಬರಲಿಲ್ಲ ಅದು ಎಲ್ಲಿಂದ ಬಂತೋ ಚರಿತ್ರೆ ಎಂತೋ ಅನಿಸುತ್ತಾ ಬಂದಿದೆ ಆ ಕ್ರಮದಲ್ಲಿ ಆಶ್ರಮದಲ್ಲೇ ಇರಲಿಕ್ಕೆ ಹೇಳಿ ಆತ ಹೊರಟು ಬಿಡ್ತಾನೆ ಲಕ್ಷ್ಮಣನು ಕೂಡ ಇದೇ ಅವರೆಲ್ಲರ ಮಾಯಾಜಾಲ ಇದೆಲ್ಲ ಮಾತಾಡಿದ್ದಕ್ಕೂ ಕೂಡ ಉತ್ತರ ಕೊಟ್ಟು ಯಾಮ್ಯಾಂ ಪರೇಶ ಗುರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯರೋ ತಥೈವ ರಮಾಮಿ ದೇವಿ ಪರಮಾತ್ಮ ಏನೇನು ಲೀಲಾ ನಡೆಸ್ತಾನೋ ಅವೆಲ್ಲ ಗೊತ್ತಿದ್ರು ಜಿಂಕೆ ಕೇಳಿ ಜಿಂಕೆ ಹುಡ್ಕೊಂಡು ಹೋಗ್ತಿರೀತವ್ರು ಇಲ್ಲಿಂದಲೇ ಬಾಣತ್ ಪ್ರಸಾರ ಮಾಡಿದ್ರು ಹುಡ್ಕೊಂಡು ಹೋಗಿ ಒಂದು ಹುಲಕಡ್ಡಿಗೆ ಸಿದ್ದ ಕುರಂಗಾಸನ ಹುಡ್ಕೊಂಡು ಹೋಗಿ ಹೊಡಿತವರು ಆಮೇಲೆ ಅದಾಗ್ತಿರ್ಲಿಲ್ಲ ಬೇಕಾಗಿ ರಾಮಚಂದ್ರ ದೇವರೇ ನಟನೆ ಮಾಡ್ತಾ ಇದ್ದಾನೆ ಅಂದಮೇಲೆ ಮಾಡಬೇಕು ಬೇಡ ಸೀತಾದೇವಿಯರು ಕೂಡ ಅವರು ನಟನೆ ಮಾಡಿದರು ನೈತಾವತಾಸ್ಯ ಪರಮಸ್ಯ ತಥಾ ರಮಾಯ ದೋಷೋಣರಪ್ಯನು ವಿಚಿಂತ್ಯ ಊರು ಪ್ರಭೂಯತ್ ಇಡೀ ಜಗತ್ತಿನ ವ್ಯಾಪಾರವನ್ನೆಲ್ಲ ನಡೆಸುವವರವರು ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಹೃತಿ ಮುಖಹೇತೋ ಸಕಲ ವ್ಯಾಪಾರವನ್ನೂ ನಡೆಸುವಂಥವರು ಹೀಗೆ ಮಾಡಿದರು ಅಂದರೆ ಇದು ಕೇವಲ ಕಿಮು ವಿಡಂಬನ ಮಾತ್ರವೇತ ಇದು ಕೇವಲ ವಿಡಂಬನವೇ ಹೊರತು ಬೇರೆ ಇನ್ನೇನೂ ಅಲ್ಲ ಅನ್ನೋದನ್ನು ಈ ಕ್ರಮದಿಂದಾಗಿ ಆ ಕಾಲಕ್ಕೆ ತೋರಿಸಿಕೊಡ್ತಾರೆ ಆಗ ರಾವಣ ಬರ್ತಾನೆ ಬಂದು ಸೀತಾದೇವಿ ಅವರನ್ನು ಅಪಹರಣ ಮಾಡಲಿಕ್ಕೆ ಎಂತೂ ಹೊರಟಿದ್ದು ಆಗ ಸೃಷ್ಟ್ವ ಆತ್ಮರ ಪ್ರತಿಕೃತಿ ಪ್ರಯೇ ಯೋಗ ಶೀಘ್ರಂ ಆಗ ಕೈಲಾಸಕ್ಕೆ ಪ್ರಯಾಣ ಮಾಡಿಬಿಡ್ತಾಳೆ ಸೀತಾದೇವಿ ತನ್ನ ಆಕೃತಿಯನ್ನು ಸೃಷ್ಟಿ ಮಾಡಿ ಹೊರಟೋಗ್ತಾಳೆ ಅಂತ ಇಷ್ಟಿದೆ ಇದೇನು ಸೀತಾಕೃತಿ ಅಂತಂದರೆ ಅರ್ಥ ಆಗಲಿಲ್ಲ ಬರೀ ಆಕೃತಿ ಆದರೆ ಅದು ಮಾತೆಲ್ಲಾಡಬೇಕು ಬರೀ ಗೊಂಬೆ ಮಾತಾಡೋಲ್ಲ ಮತ್ತು ಮಾತಾಡಿದ್ದು ಎಲ್ಲ ರಾಮಾಯಣದ ಉಲ್ಲೇಖ ಇದೆ ಅತೇನ ಹಾಗಾದರೆ ಅಭಿಪ್ರಾಯ ಅದಕ್ಕೆ ಆಚಾರ ನಿರ್ಣಯ ಕೊಡ್ತಾರೆ ಇದು ಅತ್ಯಂತ ಪ್ರಧಾನ ದಸ್ಯಾಸ್ತು ತಾಂ ಪ್ರತಿಕೃತಿ ವೇಷ ಚಕ್ರ ದೇವ್ಯಾಶ್ಚ ಸನ್ನಿಧಿಯು ವ್ಯವಹಾರ ಸಿದ್ಧಿ ಇದಿಷ್ಟು ತಿಳಿದಿರಬೇಕು ಆಕೃತಿ ಅಂತನ್ನೋದರ ಪರಿಚಯ ಇದು ಮಾತ್ರ ಅಲ್ಲ ಕುಲ್ಯ ಪುರಾಣದಲ್ಲಿದೆ ಭವಿಷ್ಯೋತ್ತರ ಪುರಾಣದಲ್ಲಿದೆ ಬೇರೆ ಬೇರೆ ಕಡೆಯಲ್ಲೂ ಅನೇಕ ಕಡೆಯಲ್ಲೂ ಉಲ್ಲೇಖ ಇದೆ ಸೀತಾದೇವಿಯರು ಆಕೃತಿಯನ್ನೇ ರಾವಣ ಆಹ್ವಾನ ಮಾಡಿದ್ದು ಸೀತಾದೇವಿಯರು ನವಲ ಅಂತ ಆದರೆ ಆಕೃತಿ ಆಕೃತಿ ಅಂತಂದ್ರೆ ಸಮಸ್ಯೆ ಏನು ಬರುತ್ತೆ ಮಾತು ಹೇಗೆ ನಡೀತು ಮಾತು ಚಲನ ವಲನ ಇತ್ಯಾದಿಗಳು ತ್ರಿ ಜೊತೆಯ ಜೊತೆಯಲ್ಲಿ ವ್ಯವಹಾರ ನಡೆಸ್ತಾ ಇದ್ರು ಸೀತೆ ಎಂತ ಇದೆ ಹಾಗಾದ್ರೆ ಹ್ಯಾಡಿಸ್ತೀರಿ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಒಳಗಡೆಯಲ್ಲಿ ಇಂದ್ರದೇವರಿದ್ರು ಸ್ತ್ರೀ ಚೇತನ ಅಲ್ಲೇ ಅಲ್ಲ ಇಂದ್ರದೇವರಿದ್ರು ಹನುಮಂತ ದೇವರು ಅವರು ನಮಸ್ಕಾರ ಮಾಡಿದ್ರಲ್ಲ ಅಂತಂದರೆ ಅದು ನಾಟಕ ಅಲ್ಲ ಒಳಗಡೆಯಲ್ಲಿ ಸೀತಾದೇವಿಯರ ಸೀತಾದೇವಿಯರು ಅನ್ನೋದಕ್ಕಿಂತ ವೇದವತಿ ದೇವಿಯರ ಸನ್ನಿಧಾನ ಇತ್ತು ಆ ಬೊಂಬೆಯಲ್ಲಿ ಕೊಂಡಿದ್ದು ವ್ಯವಹಾರ ಮಾಡ್ತಾ ಇದ್ದವರಲ್ಲ ಇಂದ್ರದೇವರು ಸಾನ್ನಿಧ್ಯ ಇತ್ತು ಈಗ ಗೊಂಬೆಯಲ್ಲಿ ಪ್ರತಿಮೆಯಲ್ಲಿ ಸನ್ನಿಧಾನ ಇರುತ್ತಲ್ಲ ಹಾಗೆ ಸನ್ನಿಧಾನವನ್ನು ಇಟ್ಟಿದ್ದು ವೇದವತಿ ದೇವಿ ಈ ವೇದವತಿ ದೇವಿಯ ಇದು ದೊಡ್ಡ ಸಂದೇಹ ಇದೆ ಪದ್ಮಾವತಿ ದೇವಿ ಆದ್ರೂ ಅಂತ ಮುಂದೆ ಕೂಡ ಬರುತ್ತೆ ಇದನ್ನು ಭವಿಷ್ಯೋತ್ತರ ಪ್ರಯಾಣದಲ್ಲಿ ಕತೆ ಹೇಳ್ತಾನೆ ರಾಮಚಂದ್ರ ದೇವರು ಅದಂತೂ ಯಾರು ಬದಲಾವಣೆ ಮಾಡಿಲ್ಲಲ್ಲ ಕತೆ ಹೇಳ್ತಾನೆ ಏನಪ್ಪಾ ರಾವಣ ಬಂದು ಅಪಹರಣ ಮಾಡಲಿಕ್ಕೆ ಅಂತ ಬಂದಿದ್ದ ಉಪಹರಣಕ್ಕೆ ಬಂದಾಗಿ ಇಬ್ಬಿಬ್ರುಗು ನಿಂತುಕೊಂಡ್ರು ಅದು ಅಗ್ನಿಪುರುಷ ಒಬ್ಬಳನ್ನು ಕರ್ಕೊಂಡು ಬರ್ತಾನೆ ಅಲ್ಲೋ ಹುಚ್ಚಾ ರಾಮಚಂದ್ರ ಇಂಥ ಒಳ್ಳೆ ಚಲುವೆಯನ್ನ ಸುಮ್ಮನೆ ಕಾಳಲ್ಲಿ ಬಿಟ್ಟು ಹೋಗ್ತಾಳ ನಿ ಅಡ್ಡ ಬ್ರಾಹ್ಮಣ ಪತ್ನಿ ವಿಪ್ರಪತ್ನಿಯವಳೊಬ್ಳು ಉಡ್ಲಿಕ್ಕೆ ಸೀತೆ ಇದ್ದಂತಿದ್ದಾಳೆ ನಿಜವಾದ ಸೀತೆ ಇಲ್ಲಿದ್ದಾಳು ನೀನು ಬೇಕೇ ಬೇಕಾದ್ರೆ ಇವಳನ್ನು ಕರ್ಕೊಂಡು ಹೋಗುವ ಅಗ್ನಿಪುರುಷ ಸುಳ್ಳು ಹೇಳೋಳ ಅವನ ಅಗ್ನಿಯಲ್ಲಿ ಆಹುತ್ಯಾದಿಗಳನ್ನು ಕೊಡ್ತಾ ಇದ್ದಾದ್ದರಿಂದಾಗಿ ತುಂಬ ನಂಬಿದ್ದ ಅಗ್ನಿಯನ್ನು ಹೀಗಾಗಿ ಅಗ್ನಿಪುರುಷ ಸುಳ್ಳು ಹೇಳಾರ ನಾನು ಎಲ್ಲ ಕರ್ಕೊಂಡು ಹೋಗ್ತೇನೆ ಆಕೃತಿಯನ್ನು ಕರ್ಕೊಂಡು ಹೋಗ್ತಾರೆ ಈನ ಆಕೃತಿ ಕರ್ಕೊಂಡು ಹೋದು ಎಲ್ಲಿ ಆಕೃತಿ ಇದು ಏನಿದ್ರು ಇದಕ್ಕೆಲ್ಲ ಬೇರೆ ಪುರಾಣಾಂತರದಲ್ಲಿರೋದನ್ನು ಉಲ್ಲೇಖ ಮಾಡ್ತಾರೆ ಹುಲಿಮನೆಯಚಾರ ವ್ಯಾಖ್ಯಾನದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿ ತೋರಿಸಿಕೊಡ್ತಾರೆ ವೇದವತಿ ದೇವಿ ಅಂತ ಕುಶಧ್ವಜರಾಜನ ಮಗಳಾಗಿ ಬಂದಿರ್ತಾರೆ ಅದು ಸಾಕ್ಷಾತ್ತಾಗಿ ಲಕ್ಷ್ಮೀ ದೇವಿಯೇ ಬೇರೆ ಯಾರೂ ಅಲ್ಲ ಸಮುದ್ರದ ತೀರದಲ್ಲಿ ಕೂತು ಪರಮಾತ್ಮನೇ ಪತಿಯಾಗಬೇಕು ಅಂತ ತಪಸ್ಸು ಮಾಡ್ತಾ ಇರ್ತಾರೆ ಈ ರಾವಣ ಎಲ್ಲ ಕಡೆಯಲ್ಲಿ ದಿಗ್ಗಿಜಯ ಯಾತ್ರೆ ಅಂತ ಮಾಡ್ತಿರ್ತಾನಲ್ಲ ಇವ ಹೆಣ್ಣು ಬಾ ಚೆನ್ನಾಗಿದ್ದಾಳೆ ಅಂತ ಹೋಗಿ ಆಗಿನ್ನೂ ನನ್ನ ಶಾಪ ಬಿದ್ದಿರೋಲ್ಲ ಈ ನಲಗೂಬ್ಬರ ಮಣಿಗೆರೇ ಹೋಗ ಅವಳೆ ಜಡೆ ಹಿಡಿದು ಎಳೆಲಿಕ್ಕೆ ಹೋಗ್ತಾನೆ ಆ ಜಡೆ ಹಿಡಿದಿದ್ದರಿಂದ ತನ್ನ ಕೈಯನ್ನು ಕತ್ತಿ ಮಾಡಿ ಆ ಜಡೆಯನ್ನು ಕತ್ತರಿಸಿ ಆ ಕಾಲಕ್ಕೆ ನಿನ್ನ ಸ್ಪರ್ಶ ಆಗಿದೆ ಆದ್ದರಿಂದ ಮಹಾಪಾಪುಷ್ಟ ನೀನು ನಿನಗೆ ಇದೇ ರೂಪ ಇದೇ ಶರೀರ ನಿನ್ನ ಮರಣಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಅಗ್ನಿಯನ್ನ ಸೃಷ್ಟಿ ಮಾಡಿ ಅಗ್ನಿಯಲ್ಲಿ ತನ್ನದೇ ಆದ ರಮಾದೇವಿಯರವರು ರೂಪುಸುಡಲ್ಲ ಏನಿಲ್ಲ ಅದು ಅವರ ಅಪ್ರಾಕೃತ ಚಿದಾನಂದಾತ್ಮಕ ವಿಗ್ರಹರು ಪರಮಾತ್ಮನಂತೆ ಅಂದಮೇಲೆ ಆ ತಮ್ಮಂತೆ ಇದ್ದ ಒಂದು ಪ್ರತಿಕೃತಿಯನ್ನು ಆಗ ಬೊಂಬೆಯನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ಕಾಣುವಂತೆ ಅದನ್ನು ಅಗ್ನಿಯೆಲ್ಲ ಹಾಕ್ತಾರೆ ರಾವಣ ಎಲ್ರಿಗೂ ಓಡೋಗ್ತಾರೆ ಅವನಿಗೆ ಇದರಿಂದಲೇ ಮರಣ ಅಂತ ಗೊತ್ತಾದಾಗ ಸ್ವಲ್ಪ ಬಹಳ ಇದ್ದ ರಾವಣ ಅಷ್ಟೇನು ಇದಲ್ಲ ಕುಂಭ ಅಷ್ಟೇ ಹೋಗ್ತಿದ್ದ ಪ್ರತಿಯೊಂದಕ್ಕೂ ಕೂಡ ಮಗನನ್ನ ತಮ್ಮನನ್ನ ಬಹಳ ಆಶ್ರಯ ಮಾಡ್ತಿರ್ತಾನೆ ಅವ್ನ ಚರಿತ್ರ ಕೇಳಿದ್ರೆ ಗೊತ್ತಾಗುತ್ತೆ ಇದು ಗೊತ್ತಾದ ತಕ್ಷಣ ಓಡಂಗ್ಬಿಡ್ತಾರೆ ಓಡು ಅಲ್ಲಿಂದ ಭೂಮಿಯಲ್ಲೇ ತನ್ನ ರೂಪ ಏನು ಅದೃಶ್ಯ ಮಾಡಿದಾರಲ್ಲ ಅಲ್ಲಿ ಭೂಮಿಯಿಂದ ಬಂದದ್ದೇ ಈ ಸೀತೆ ಆರೂಪ ಈ ಪ್ರತಿಕೃತಿಯನ್ನೇನಲ್ಲಿ ಹಾಕಿದಾರಲ್ಲ ಆ ಪ್ರತಿಕೃತಿಯಲ್ಲಿ ಸನ್ನಿಧಾನ ಇಟ್ಟ ಅದೇ ಪ್ರತಿಕೃತಿ ಪ್ರಾಕೃತ ತಮ್ಮಂತೆ ಇದ್ದ ಒಂದು ಆಕೃತಿ ಅದೇ ಆಕೃತಿ ತೊಗೊಂಡ್ಬರ್ತಾರೆ ಬೊಂಬೆ ಆಗ ಸೃಷ್ಟಿಯಾಗಿತ್ತಲ್ಲ ಅಗ್ನಿಯಲ್ಲಿ ಹಾಗಾದರೆ ಸುಡುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದು ಸುಡ್ಲಿಲ್ಲ ಸ್ವಹದೇವಿ ತಗೊಂಡು ಹೇಳ್ಕೊಂಡಿರ್ತಾ ಇದ್ದರು ಸ್ವಹ ಸಮೇತನಾಗಿ ತಂದು ಅಗ್ನಿ ಪುರುಷ ರಾಮನಿಗೆ ಕೊಡ್ತಾರೆ ಅಲ್ಲಿ ಒಳಗಡೆಯಲ್ಲಿ ಏನಿಟ್ಟಿತ್ತು ಅಂತ ಪ್ರಕ್ರಿಯೆ ಆಚಾರ್ಯ ಹೇಳ್ತಾ ಇದ್ದಾರೆ ಒಳಗಡೆಯಲ್ಲಿ ಇಂದರ ದೇವರು ಮಾತಾಡಲಿಕ್ಕೆ ಮಟ್ಟಲಿಕ್ಕೆ ಎಲ್ಲ ತಾವು ಕೆಲಸ ಮಾಡಿ ಅಷ್ಟು ದೊಡ್ಡ ಸೇವಾ ಮಾಡುವರು ಹನುಮಂತ ದೇವರು ನಮಸ್ಕಾರ ಮಾಡುವಾಗ ವೇದವತಿ ದೇವಿಯರ ಸನ್ನಿಧಾನ ಅದೊಂದು ರೂಪ ಶ್ರೀರೂಪ ಭೂರೂಪ ದುರ್ಗಾ ರೂಪ ಇದ್ದಂತೆ ರೂಪ ಒಂದಾದರೆ ಅದಂತೇನೆ ರಾಮಕೃಷ್ಣ ಅಲ್ಲಿ ಭಗವದ್ ಇದೊಂದು ರೂಪ ವೇದವತಿಯ ರೂಪ ಮುಂದೆ ಅದನ್ನೇ ಕೇಳ್ತಾರೆ ನನಗೋಸ್ಕರವಾಗಿ ಮಾರ್ಕಪಟ್ಟಿದ್ದಾಳೆ ಅಂದರೆ ಈ ರೂಪದಲ್ಲೂ ನಾನು ನಿನ್ನ ಸೇವಾ ಮಾಡಿದ್ದೇನೆ ಸ್ವಾಮಿ ಈ ರೂಪದ ಪಾಣಿಗ್ರಹಣವನ್ನು ಮಾಡುವು ಈಗೆಲ್ಲ ಅಷ್ಟಾವಿಂಶಮೇ ಕಲವು ತಾವಂಗಿ ಕರೋಮಿ ಅವಳನ್ನು ನಾನು ಗ್ರಹಣ ಮಾಡುತ್ತೇನೆ ಅವಳೆ ಪದ್ಮಾವತಿಯಾಗಿ ಬಂದಾಗ ಮತ್ತು ಪಾಣಿಗ್ರಹಣ ಅಂತ ಹೇಳಿದ್ದೆ ಈಗ ಬಂದಿದ್ದಾಳೆ ಭಗವ ಮಾಲೆ ಹೋಗಿ ಮಾಡಿಸೋನು ನೋಡಿ ಎಲ್ಲ ಹೊಂದಾಣಿಕೆ ಆಗುತ್ತಿದೆ ಅಂದರೆ ಆಚಾರ ಅಷ್ಟೇ ಹೇಳಿದ್ದಲ್ಲ ಎಲ್ಲ ಪುರಾಣಗಳಲ್ಲೂ ಇದನ್ನು ವಿಧುವೆ ಆಸ್ತಿಯವರು ನಿರ್ಣಯಿಸಿಕೊಟ್ಟಿದ್ದಾರೆ ಆಚಾರ್ಯರು ಅದರ ಸಂಗ್ರಹ ಮಾಡಿಕೊಟ್ಟರು ಇದು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಬರೀ ವಾಲ್ಮೀಕಿ ರಾಮಾಯಣ ನೋಡಿದವ್ರಿಗೆ ಇದು ಪರಿಚಯ ಆಗೋದು ಆಚಾರ್ಯರು ಕೊಟ್ಟ ನಿರ್ಣಯ ಬೇರೆ ಅನೇಕ ಪುರಾಣಾದಿಗಳನ್ನು ನೋಡಿದಾಗ ಇದು ಅರ್ಥ ಆಗುತ್ತೆ ಎಲ್ಲಿ ತನಕ ಅಂದರೆ ಸೀತಾದೇವಿಯ ಆಕೃತಿಯನ್ನು ಕೂಡ ಅವನು ಮುಟ್ಲಿಕ್ಕಾಗಿಲ್ಲ ಅವಳನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ ಹುಟ್ಟಿಸ್ಕೊಂಡು ಹೋದಾಗ ಪುಷ್ಪಕ ವಿಮಾನವನ್ನು ಏನು ಬಿಡಿತಾಳೆ ಸೀತಾದೇವಿ ಅಂದರೆ ಈ ಆಕೃತಿ ಏರಿದಾಗ ಅದನ್ನು ಮೇಲೆ ಕೂಡ ಇಸ್ಬಿಡ್ತಾನೆ ಮೇಲೆ ಕುಟುಗಿದ್ರಿಂದ ಹಾರದೆ ಇದ್ದಂತೆ ಬಂದೋಬಸ್ತ್ ಮಾಡಿ ಕರ್ಕೊಂಡು ಹೋಗ್ತಾನೆ ನಮಗೆ ಇಲ್ಲೆಲ್ಲ ನೋಡಿಬಿಟ್ರೆ ಅದರದ್ದು ಪರಿಚಯವಲ್ಲ ವಿಮಾನ ಅಂತಂದರೆ ಒಂದು ಹಿಂಗಿತ್ತು ಹಿಂಗೆ ಹೊರಟಯ್ತು ಅದಕ್ಕೆ ಸುತ್ತಲೂ ಎಲ್ಲ ಕಡೆ ಇದು ಬೇರೆ ಇರುತ್ತದಕ್ಕೆ ಯಾರೋ ಹರೋ ಹಾಗಿರಲಿಲ್ಲ ಆಭರಣಕ್ಕಿತ್ತಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅವಕಾಶ ಇತ್ತು ಭೂಷಣಗಳನ್ನು ಎರಡು ಪಟ್ಟು ಮಾಡಿ ಆಕೃತಿಯಿಂದ ಅದನ್ನು ಕಪ್ಪಿಗಳ ಮಧ್ಯದಲ್ಲಿ ಹಾಕ್ತಾರೆ ಆಗ ಹನುಮಂತ ದೇವರಿದ್ದು ಯಾಕೆ ರಕ್ಷಣೆ ಮಾಡಲಿಲ್ಲ ಅಂತ ಕೇಳಿದರೆ ಅದಕ್ಕೂ ಉತ್ತರ ಕೊಟ್ಟರು ದೈವಂತೂ ಕಾರ್ಯವತ ಕೀರ್ತಿ ಅಭಿಪ್ಸಮಾನೋ ರಾಮಸ್ಥ ನೈನಂ ಅಹರದ್ವಚನಾಥ ಹರೇಶ್ಚ ಯಾರು ಹನುಮಾನ್ ತಥೋ ಹನುಮಾನ್ ಹನುಮಂತ ದೇವರು ತಡಿಬಹುದಾಯ್ತು ಯಾರು ಹೊಳದುಬಹುದಾಯ್ತವನ್ನ ಪರಮಾತ್ಮನೇ ಹೇಳಿದ್ದಾನೆ ನಾನೇ ಬಂದು ನಿಂಬಲ್ಲಿ ಕೊಳ್ತೇನೆ ಅಂತ ಜಯಂಜಿಯರಿಗೆ ಹೊರ ಕೊಟ್ಟಿದ್ದಾನೆ ರಾವಣಾಸುರ ಸಂಹಾರಿ ರಾವಣಾರಿ ಅಂತ ಯಾರಿಗೆ ರಾಮಚಂದ್ರನಿಗೆ ಹೆಸರು ಬರಬೇಕು ನಾವು ಆ ಕೆಲಸ ಮಾಡಬಾರ್ದು ಮತ್ತೆ ಸುಗ್ರೀವ್ ತಡೆದು ಬಿಡ್ತಾನೆ ಈಗೇನು ಮಾಡಕ್ಕೆ ಹೋಗ್ಬೇಡಪ್ಪ ಅನ್ನ ಮಣ್ಣನ್ನು ಸ್ವಲ್ಪ ಸ್ನೇಹ ಗೇಹ ಎಲ್ಲ ನಾನು ಏನು ತಂಟೆ ಸುಮ್ಮನಿದ್ಬುಡು ಈಗ ನಮ್ಮದೊಂದು ಸರಿ ಹೋಗಲಿ ನನ್ನದೇ ಬೇಕಾದ ಸಮಸ್ಯೆ ಇದೆ ನಾನು ಬಿಟ್ಟು ಎಲ್ಲೂ ಹೋಗಬೇಡ ನೀವು ಒಂದು ಗಟ್ಟಿ ಹಿಡ್ಕೊಂಡ್ಬಿಡ್ತಾನೆ ಮಂತ್ರಿಯಾಗಿದ್ದರು ಅನ್ವತದೆ ಬಿಡಲಿಲ್ಲ ಇವೆಲ್ಲ ಕಾರಣದಿಂದಲೂ ಕೂಡ ಅದನ್ನು ತಡಿಲಿಲ್ಲ ಇದು ದೇವತಾ ಕಾರ್ಯ ಅನ್ನೋದನ್ನು ಬಲ್ಲವರಾಗಿಯೇ ಅದನ್ನು ತಡಿಲಿಲ್ಲ ಸೀತಾಕೃತ ಮೃದನಿಧಾಯ ನರಕ್ಷಚ ತನ್ನ ಪಟ್ಟಣದಲ್ಲಿ ಪ್ರವೇಶ ಮಾಡಿಸಿ ಮನೆಯೊಳಗೆ ಕರ್ಕೊಂಡು ಹೋಗಲಿಕ್ಕೆ ಅವನಿಗೆ ಆ ಶಕ್ತಿ ಸಾಲದಾಗತ್ತೆ ಅಶೋಕ ಮನದಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ ಅಷ್ಟೇ ಅಲ್ಲೇ ರಕ್ಷಣೆಯೆಲ್ಲ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಬಿಟ್ಬಿಡ್ತಾನೆ ಪ್ರಾಪ್ಯ ಆಶ್ರಮ ಸ್ವದಯಿತಾನ ಹಿಪಶ್ಯತೀವ ಆ ರಾಮಚಂದ್ರ ದೇವರು ಆಟಾಡಿದೆ ಕ್ರಮ ಅದ್ಭುತವಾಗಿ ಏಯ್ಯೋ ಕಾಣಿಸ್ತಾ ಇಲ್ಲ ಸೀತೆ ಮಂದಾತ್ಮರಂತೆ ತಾನೂ ಕೂಡ ಆಟ ಆಡಿ ಆ ನಾಟಕ ಪೂರ್ಣ ಮುಂದುವರಿಯಬೇಕು ಅದೆಲ್ಲ ಆ ಕ್ರಮದಲ್ಲಿ ನಡೆಸೋಣ ಆಗಲೇ ಬಹಳ ಕಷ್ಟಪಟ್ಟು ಜಟಾಯು ದದರ್ಷ ದುರುದ್ರಂ ಸೀತಾಂ ನಿರಕ್ಷಮತೋ ನಿಪುಣಾವಿನ ವಿಶಸ್ತಂ ಆಗ ಭಾಳ ಕಷ್ಟಪಟ್ಟು ಆ ಜಟಾಯುವನ್ನು ದಾಟಿ ಜಟಾಯುವಿನ ರೆಕ್ಕೆ ಕತ್ತರಿಸಿ ಮುಂದಕ್ಕೆ ಹೋಗ್ತಾನೆ ಇಲ್ಲದ್ರೆ ಆಗ್ತಾಯುವನ್ನು ಬಹಳ ಕಷ್ಟಪಡ್ತಾನೆ ಬಂದು ಜಟಾಯುವನ್ನು ನೋಡ್ತಾರೆ ನೋಡುವಾಗ ಅಣ್ಣ ಎಲ್ಲೋ ಹೆಗ್ ತಿಂದು ಜಟಾಯು ಮುಂದೆಲ್ಲ ಸಂದೇಹ ಪಟ್ಟಿದ್ದು ಎಲ್ಲ ಇದೆ ಹಾಗೆ ಯಾರು ಮುಂದೂರು ವಿಚಾರ ಮಾಡಬಾರದು ಬಾ ಅಂತ ಕರ್ಕೊಂಡು ನೋಡಿದರೆ ರೆಕ್ಕೆ ಇದಾಗಿದೆ ಹೇಳ್ಕೊಳ್ತಾನೆ ಸ್ವಾಮಿ ಕಡೆಯೇ ಸೇವಾ ಮಾಡಿದೆ ದಶರಥ ಮಹಾರಾಜನ ಸ್ಥಾನದಲ್ಲಿದ್ದೆ ನಾನು ಅಂದರೆ ನಿಮ್ಮನ್ನು ಮಗ ಸಸೆಯಂತೆ ಇದ್ದೆ ನಾನು ನನ್ನ ಕೈಲಾಗಿದ್ದು ಇಷ್ಟೇ ಸ್ವಾಮಿ ನಾನು ಪ್ರಾಣತ್ಯಾಗ ಮಾಡಿದೆ ಅಷ್ಟೇ ಅಲ್ಲಿ ತನಕ ಧರ್ಮಕ್ಕೆ ಅಲ್ಲಿ ತನಕ ಹೋರಾಡಬೇಕು ಹೋರಾಡಿದರೆ ಏನಾಗುತ್ತೆ ರಾಮಚಂದ್ರದೇವರು ಶರೀರಕ್ಕೆ ಸಂಸ್ಕಾರ ಕೊಟ್ಟು ಸ್ವಗತಿಂ ತನ್ನ ಗತಿಯನ್ನು ಕೊಟ್ಟನಂತೆ ಅವನಿಗೆ ಆ ಕಾಲಕ್ಕೆ ತಲದ ಹದೆ ತತಾದ ತನ್ನ ಗತಿಯನ್ನು ಕೊಟ್ಟವನಿಗೆ ಅಂತ ಲಕ್ಷ್ಮಣನಿಗೆ ಹೇಳಬೇಕಂತೆ ಲಕ್ಷ್ಮಣ ನಮ್ಮಪ್ಪನ ಶರೀರಕ್ಕಂತೂ ನಾವು ಸಂಸ್ಕಾರ ಮಾಡಲಿಕ್ಕಾಗಲಿಲ್ಲಪ್ಪ ನಮ್ಮಪ್ಪನ ಜಾಗದಲ್ಲಿ ಈತನ ಶರೀರಕ್ಕೆ ಸಂಸ್ಕಾರ ಮಾಡೋಣ ಸಂಸ್ಕಾರ ಮಾಡಿದ್ದಂತೆ ರಾಮಚಂದ್ರ ದೇವರೇ ಮಾಡಿದರೆ ಎಷ್ಟು ಭಾಗ್ಯವಂತ ಕಾರಣ ಧರ್ಮಕ್ಕೋಸ್ಕರವಾಗಿ ತನ್ನ ಶರೀರವನ್ನೇ ಕಳ್ಕೊಂಡ ಯಾರು ಗೋಬ್ರಾಹ್ಮಣರಿಗೋಸ್ಕರ ಮೃತನಾಗ್ತಾರೆ ಅವರಿಗೆ ಬ್ರಹ್ಮತ್ಯಾದಿ ಯಾವುದೇ ದೋಷ ಇದ್ದರೂ ಕೂಡ ಅದು ಕೂಡ ಬರೋಲ್ಲ ಅಂದಿದ್ದಾರೆ ಯಾವುದೂ ತಟ್ಟು ನರಕವೇ ಇಲ್ಲ ಅಂತಂದಿದ್ದಾರೆ ಅದರ ಅಂತಹ ಅತ್ಯುತ್ಕೃಷ್ಟ ಕಾರ್ಯಗಳನ್ನು ಮಾಡ್ತಾನೆ ಮುಂದೆ ಬರುವಾಗ ಧನು ಅಂತನ್ನುವ ಗಂಧರ್ವ ಅವನು ತ್ರಿಜಟೈವ ಪುರಾಭಿಜಾತಂ ತ್ರಿಜಟೆಯ ಪುತ್ರ ಅವನು ಗಂಧರ್ವ ವಾಸ್ತವಿಕವಾಗಿ ಆತ ಅಥವಾ ಧನು ನಾಮಕ ಗಂಧರ್ವ ಆದರೆ ಕಬಂಗ ಅಂತ ಅಸೂರನ ಇಂದ್ರದೇವರ ಮೇಲೆ ಜಗಳಕ್ಕೆ ಹೋಗ್ತಾನೆ ಅದ ಇಂದ್ರದೇವ ಭನ ಇತ್ತಕ್ಕ ಹೊಡೆದು ಹೊಟ್ಟೆ ಹೋಗಿ ಹೊಲಗೆ ಹೋಗಿ ಹೊಟ್ಟೆಗೆ ಇಟ್ಕೊಂಡ್ಬಿಡುತ್ತೆ ತಲೆ ಶರೀರ ಇಡೀ ಕುಗ್ಗಿಬಿಡ್ತು ಹೀಗಾಗಿಬಿಟ್ರೆ ನನಗೆ ಬ್ರಹ್ಮದೇವನ ಅವಟ್ಟಿದ್ದಾನೆ ಹ್ಯಾಕ್ ಬದುಕಲಿ ಹಿಂಸೆ ಆಗುತ್ತೆ ಅಂದಾಗ ಹೊಟ್ಟೆಯಲ್ಲೇ ಒಂದಿಷ್ಟು ಕಣ್ಣು ಮೂಗು ಬಾಯಿಗೆಲ್ಲ ಅವಕಾಶ ಮಾಡಿಕೊಟ್ರಂತ ಕೈಗಳೇ ಎಷ್ಟು ದೂರ ಬೇಕಾದ್ರೆ ಬೆಳೀಬೇಕು ಹಾಗೆ ಅವಕಾಶ ಕೊಟ್ಟುಬಿಟ್ರು ಅದರಲ್ಲಿ ಪ್ರಾಣಿಗಳನ್ನು ಹಿಡಿದು ತಿನ್ನು ಓಡಾಡಲಿಕ್ಕಾಗಲು ಅಷ್ಟೇ ಎಷ್ಟೇ ಚಿಕ್ಕ ಕಾಲು ಅದರಲ್ಲಿ ಎಷ್ಟು ಓಡಾಡ್ತಾರೆ ಕೂತಲ್ಲೇ ಎಲ್ಲ ಕೆಲಸ ಮಾಡಿಕೊಡ್ಬೋದು ಇನ್ನೊಂದು ವ್ಯವಸ್ಥೆ ಮಾಡಿಕೊಟ್ಟಿತ್ತು ಅವನು ಕೂಡ ಇಬ್ಬರನ್ನು ಎಳೆದು ಹಣ ಹೆಗಲ ಮೇಲೆ ಇಟ್ಕೊಳ್ಳಿಕ್ಕೆ ಹೋದಾಗ ವಿರಾಧನನ್ನು ಕೊಂದಂತೆಕೊಂಡು ಅವನು ಕೂಡ ಹೊರದಲ್ಲಿ ಬಿಲದಲ್ಲಿ ಇಟ್ಟುಬಿಡುತ್ತಾರೆ ಈಗ ನಡೆಸಿದ ಮತ್ತೊಂದು ಪ್ರಕರಣ ಆದರೆ ದೃಷ್ಟ್ವ ತಮೇವ ಶಬರಿ ಪರಮಂ ಹರಿಚೇಷ ದಹನಂ ಪುರತೀ ಪ್ರಾಧಾತ್ಸಲೋಕಿಮೇವ ಪ್ರತೀಕ್ಷ್ಯ ಪೂರ್ವ ಮತಂಗವಚನೆ ನವ ನೇತ್ರ ಸಾ ಭೂ ಮತಂಗಗಳು ಹೇಳಿತ್ತು ಪರಮಾತ್ಮ ಇಲ್ಲೇ ಬರ್ತಾನೆ ನಿನಗನಗ ಅವನ ದರ್ಶನ ಆದಾಗ ಅವನು ಎದುರುಗಡೆ ಪ್ರಾಣಗಳು ಅವನು ಎದುರುಗಡೆಯಲ್ಲೇನೆ ಆ ಕಾಲಕ್ಕೆ ಅರ್ಧ ಪ್ರವೇಶ ಮಾಡಿದ್ದ ಅವಳದ್ದೊಂದು ವಿಚಿತ್ರ ಇಲ್ಲ ಆಚಾರ್ಯ ಹೇಳಿಲ್ಲ ಅದನ್ನು ತಿಳ್ಕೊಳ್ಬೇಕನ್ನು ಅವಳು ಹಣ್ಣುಗಳನ್ನೆಲ್ಲ ಇಟ್ಟು ಹಣ್ಣು ಹೂವು ತಂದು ತಂದು ಇವತ್ತು ಬರ್ತಾನ ಇವತ್ತು ಬರ್ತಾನ ಬಂದರೆ ಈಗ ಹೋಗ್ತಾ ಇರ್ತೀನಿ ಅಂತ ದಿವಸ ಕಾಯಿ ಅದು ಶಬರಿಕಾದ ಕಾಯುವುದು ಅಂತಲೇ ಪ್ರಸಿದ್ಧಿ ಅದಕ್ಕೆ ಪ್ರತಿನಿತ್ಯ ಇವತ್ತು ಬರಲಿ ಬರಲಿ ಅಂತ ಅವಳು ನಿರೀಕ್ಷೆ ಹುಸಿ ಆಗಲಿಲ್ಲ ಬಂದ ರಾಮಚಂದ್ರ ಅವಳ ಹಣ್ಣು ಹಾಕಲೇ ಎಲ್ಲ ತಿಂದಂತೆ ಉಚ್ಚಿಷ್ಟ ತಿಂದುಬಿಟ್ಟ ಹಣ್ಣು ಹಿಂದೆಲ್ಲ ಅವೆಲ್ಲ ಶುಕ್ರ ಪಾದ್ರೂ ಅವೆಲ್ಲ ಏನಿರಲಿಲ್ಲರಿ ಎಲ್ಲರ ಇಂಜಿಲಿ ಎಲ್ಲರೂ ತಿಂತಾಯಿದ್ದರು ಸುಮ್ಮನೆ ಇವಾಗಷ್ಟೇ ಈ ಪುರೋಹಿತ್ ಶಾಹಿಗಳು ಮಾಡಿತ್ತು ಚರ್ಚೆ ಹೊಡಿತಾರೆ ಅಲ್ಲ ಆ ರೀತಿಯಲ್ಲಿ ಎಂಜಿಲು ಅಂದ್ರೆ ಅವಳ ಕಚ್ಚಿ ಕೊಟ್ಟು ಅವಳು ಹಲ್ಲಿ ಗುರುತು ಇತ್ತು ಅದನ್ನ ತಿಂದ ಅಂತಾರ ಅಂತ ಸಖ್ಯ ಅವರಿಗೆಲ್ಲ ಅಂತಂದ್ರೆ ಕೈಗೆ ತೊಳ್ಕೊಳ್ಳೋದು ಮಾಡೋದು ಎಲ್ಲ ಗೊತ್ತಿಲ್ಲ ಒಂದೊಂದಕ್ಕೆ ಒಂದೊಂದು ತರಹದ ವಾತಾವರಣ ಶುದ್ಧಿ ಇದೆ ಬಿಸಿಲಿಗೆ ಬಿದ್ದರೆ ಶುದ್ಧಿ ಇದೆ ಕಡೆಗೆ ಶುದ್ಧಿ ಅಂತ ಕೆಲವರು ಕೊಂಡ್ಕೊಂಡ್ರೆ ಹಾಲು ಉಳಿಸು ಎಲ್ಲ ತೊಗೊಂಡು ತೊಳಿಲಿಕ್ಕಾಗತ್ತ ಅದನ್ನ ಈ ಕಣ್ಣನ್ನು ಕಣ್ಣು ಅಪವಿತ್ರ ಅದೇ ಏನು ಮಾಡಿದ್ದೇವೆ ನೀರು ಹಾಕ್ಕೊಂಡು ನೀರು ಉಬ್ಕೊಂಡು ತೊಳಿತಾರೆ ಅದನ್ನು ಅಲ್ಲ ಕಣ್ಣು ಅಪವಿತ್ರ ಆಗೋದು ಹೇಗೆ ದುಷ್ಟ ದೃಶ್ಯಗಳನ್ನು ನೋಡಿದರೆ ಕಣ್ಣು ಅಪವಿತ್ರ ಒಳ್ಳೆಯ ದೃಶ್ಯ ನೋಡಿದರೆ ಕಣ್ಣು ಪವಿತ್ರ ಆಗುತ್ತೆ ಅಷ್ಟೇ ಪವಿತ್ರ ಪ್ರಕರಣ ಅಂತಲೇ ಶುದ್ಧಿ ಪ್ರಕರಣ ಅಂತಲೇ ಇದೆ ಬೇಕಾದಷ್ಟು ಆ ಪ್ರಕರಣಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆಲ್ಲ ಸರಿ ಯಾವ ಕ್ರಮದಲ್ಲಿ ನಾವು ಉಲ್ಲೇಖ ಮಾಡಿ ನೋಡಬೇಕಾಗುತ್ತೆ ಅದಿಲ್ಲದೇ ಹಾಗೆ ಹಾಗೆ ತುಪ್ಪಲಿಕ್ಕೆ ಕೊಡೋರು ಮತ್ತು ಊಟ ಮಾಡುವಾಗ ಎಡಗೆಯಲ್ಲಿ ಮುಟ್ಟಿದ್ರು ಉಚ್ಚಿಷ್ಟನೇ ಆದರೂ ಬೇರೆಯವ್ರ ಮುಟ್ಟಲಿಕ್ಕೆ ಬರೋಲ್ಲ ಊಟ ಮಾಡ್ತಾ ಊಟ ಮಾಡ್ತಾ ನಾವೇನೇನೋ ಪದಾರ್ಥವನ್ನು ಸ್ಪರ್ಶ ಮಾಡುವಾಗಿಲ್ಲ ಎಡಿಗೆಯಲ್ಲಿ ಮುಟ್ಟಿದ್ರೂ ಉಚ್ಚಿಷ್ಟವೇ ಆಗುತ್ತೆ ಈ ಸಂಸ್ಕಾರಗಳೇ ಇಲ್ಲ ಉಪ್ಪುಗಿಪ್ಪು ಹಾಕೋತಾ ನೀನು ಹಾಕುವ ನೀನು ಹಾಕುವಂತೆ ಎಲ್ಲರಿಗೂ ಕೂಡ ಎಲ್ಲರೂ ತಿನ್ನು ಎಲ್ಲರೂ ಎಡಿಗೆಲು ಎಡಿಗೆಯಲ್ಲಿ ಬಡಿಸಿಕೊಂಡ ಪಾತ್ರರೆ ದೇವರು ನೈವೇದ್ಯಕ್ಕೆ ಬರೋಲ್ಲ ಶಿಷ್ಟಾಚಾರ ಇದ್ದವ್ರ ಮನೆಯಲ್ಲದೆಲ್ಲ ಪರಿಚಯ ಇರುತ್ತೆ ಎಡಗೆಯಲ್ಲಿ ಊಟ ಕೂತಾಗ ಎಡಗೆಯೇ ಮಡಿಸ್ಕೊಳ್ಳಿಕ್ಕೆ ಬೇರೆ ಪಾತ್ರೆ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರೇ ಇದ್ದಾರೆ ಮಡಿಸ್ಕೋಬೇಕು ಅಂತ ಆದರೆ ಇಲ್ಲ ಒಂದೇ ಸರ್ತಿ ಹಾಕೋದು ಪದ್ಧತಿ ಇದೆ ಇಲ್ಲಿ ಉಚ್ಚಿಷ್ಟ ಆಗಿದ್ದು ಕೂಡ ಅಂಥ ಉಚ್ಚಿಷ್ಟ ಯಾವ ರೀತಿಯಲ್ಲಿ ಉಚ್ಚಿಷ್ಟ ಅದು ಅದು ಬೇರೆ ರೀತಿಯಲ್ಲ ಆ ಉಚ್ಚಿಷ್ಟ ಅವಳು ಆ ಮರದ ಹಣ್ಣನ್ನು ಕಿತ್ತಿ ರುಚಿ ನೋಡಿರ್ತಿದ್ಲಂತು ರುಚಿ ನೋಡಿ ನೋಡಿ ತರ್ತಾ ಇದ್ದವಳು ಈ ಹಣ್ಣು ಚೆನ್ನಾಗಿದೆಯಾ ಆ ಈ ಯಾಕೆ ಆ ಮರದಲ್ಲಿ ಹುಳಿ ಕೊಡುತ್ತೋ ಸೀರತ್ತೋ ಹಣ್ಣು ಗೊತ್ತಾಗೋದು ಹೇಗೆ ಅಂತಹ ಕೆಲವು ಹಣ್ಣುಗಳನ್ನು ತಂದಿಟ್ಟಿರ್ತಿದ್ದು ಅದನ್ನು ಸ್ವೀಕಾರ ಮಾಡಿದ್ದು ಅಂತ ಅಷ್ಟೇ ಆಯ್ತು ಹಿಂದಿನವ್ರದ್ದು ಆಗಿದೆ ಕುಂಬಳಕಾಯಿ ದೊಡ್ಡ ಕುಂಬಳಕಾಯಿ ತರ್ತಾ ಇದ್ರೆ ಯಾರಿಗಾನೆ ಹೆಚ್ಚು ಕೊಟ್ಟು ಬಿಟ್ಟಿದ್ದ ಅಂತಂದ್ರೆ ತರಕಾರಿ ನಾನು ಮನೆಗೆ ನೇವಿದ್ದಿರ್ತಾರ ಮೊದಲೇ ಬಳಕೆ ಆಗೋಗಿದ್ದು ಯಾರ ಮನೇಲಿ ಬಳಕೆ ಆಗೋಗಿದ್ರು ಇವೆಲ್ಲ ಕರ್ಮಗಳು ಅದು ತುಂಬ ಸೂಕ್ಷ್ಮವಾಗಿ ನೋಡೋರೆಲ್ಲ ಅದನ್ನೆಲ್ಲ ನೋಡೋರು ಹಾಗೆ ಆ ಮರದ ಹಣ್ಣನ್ನು ರುಚಿ ನೋಡಿಬಿಟ್ರೆ ಅದಷ್ಟು ಉಚ್ಚಿಷ್ಟ ಆಗ್ತದೆ ದೇವರಿಗೆ ಎಲ್ಲ ಮೀಸಲಿಟ್ಟು ನಿವೇದನೆ ಮಾಡಬೇಕು ಇವಳಿಗೆ ಅಷ್ಟೆಲ್ಲ ತಿಳುವಳಿಕೆ ಇಲ್ಲದೆ ಇದ್ರೂ ಉದ್ದಾರ ಮಾಡಿದ ಅಂತ ಅಷ್ಟೇ ಅರ್ಥನೆ ಇಟ್ಟಿತ್ತು ಅವಳು ಕಚ್ಚಿ ಕೊಡ್ತಾ ಇದ್ದು ಅವಳು ಅದರೊಳಗೆ ಇಟ್ಟುಕೊಂಡಿದ್ಲು ಅದನ್ನು ರಾಮದೇವರು ಅವಳ ಹಲ್ಲಿಗೆ ಭಯ ಅವರು ಹುಚ್ಚು ಚುಚ್ಚುಚ್ಚು ವ್ಯಾಖ್ಯಾನ ಮಾಡಿದರೆ ತಮಸ್ಗೆ ಹೋಗ್ತಾರೆ ಅಷ್ಟನ್ನೇ ಅದನ್ನೆಲ್ಲ ಇವತ್ತವೆಲ್ಲ ನಡೆಯುತ್ತೆ ಅದಕ್ಕೋಸ್ಕರ ಹೇಳಿತ್ತು ಶಾಪತ್ವರಪ್ಸರ ಸಮೇವ ಕೀತಾಂ ವಿಮೋಚ ಶಚಾಕೃತ ಪ್ರತಿಪುರಸ್ತ್ವ ಪ್ರತಿಪುರ ಸ್ವತಿಧರ್ಪ ಹೇತು ದಪ್ಪ ಆದವನಾತ್ಮಜ ವೃಷ್ಯಮುಖೆ ಸಹ್ಯೇಕಯೇ ನಮ್ಮ ಅವಗಚ್ಚತಿ ಸಮ್ಯಗೀಶಂ ಹನುಮಂತ ದೇವರನ್ನು ಭೇಟಿ ಮಾಡಿದ್ದರ ತನಕ ಆ ಪ್ರಕರಣ ಚಿತ್ರಣ ಮಾಡಿದ್ದ ಅವಳು ಶರಾಸ್ತ್ರಿ ಆದರೆ ಶಚಿದೇವಿಯ ಎದುರುಗಡಿಯಲ್ಲಿ ಇಂದ್ರದೇವರು ಸ್ವೀಕಾರ ಮಾಡ್ತಾರೆ ಅನ್ನೋ ದರ್ಪದಿಂದ ನೀವೇನು ದೊಡ್ಡ ಮಹತ್ವ ನಿಮಗೂ ನನಗೆ ಏನು ನೀ ನಂದೇನು ಶಚಿದೇವಿಯರ ಕಕ್ಷೆಯವನು ಸರಾಸ್ತ್ರಿಯರ ಕಕ್ಷೆಯ ಅವನು ಎಂಟು ಹತ್ತು ಕಕ್ಷೆ ವ್ಯತ್ಯಾಸ ಬೀಳುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದೇನೆ ಅವರ ಮುಂದೆ ತುಂಬ ಲಾವಣ್ಯ ತೋರಿಸಿದ್ದಕ್ಕೆ ಸ್ವಲ್ಪ ಕೆಳಗೆ ಬಿದ್ದು ಬಾ ಅಂತ ಶಚಿರೇ ಶಾಪ ಆಗ್ತಾರೆ ಒಂದು ಸ್ವಲ್ಪ ಒಂದು ಜನ್ಮ ಅವರಿಗೆಲ್ಲ ನರಕಾದಿಗಳಿಲ್ಲ ಅವರಿಗೆ ಮನುಷ್ಯ ಜನ್ಮ ಇನ್ನು ನೀಚ ನೀರು ಬಿದ್ದು ಸತಿ ಬಿದ್ದರೆ ಅಲ್ಲಿ ನರಳಾಡುತ್ತಾ ಇರಲ್ಲ ಇನ್ನೊಮ್ಮೆ ಅಪರಾಧ ನಡೆಸೋದೇ ಇಲ್ಲ ಇದು ಅವರಿಗೆ ಶಿಕ್ಷಾ ಈ ಕ್ರಮದಿಂದಾಗಿ ಆ ಶಿಕ್ಷಾ ಪ್ರದಾನ ಮಾಡಿದ್ದು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಿತ್ತು ಅನ್ನೋದನ್ನು ತೋರಿಸಿಕೊಟ್ಟರು ಅದರಂತೆ ಹನುಮಂತ ದೇವರುಗಳಿಗೆ ವಾಲಿ ಸಂಹಾರ ಪ್ರಕರಣಕ್ಕೆ ಇಲ್ಲೇ ಆಚಾರ್ಯರು ನಿರ್ಣಯ ಕೊಡ್ತಾರೆ ಸ್ವಲ್ಪ ಅದೊಂದು ಪ್ರಕರಣವನ್ನು ಹೆಚ್ಚು ಗಮನಿಸಬೇಕಾದದ್ದಿದೆ ಅದು ಯಾವ ಕ್ರಮದಲ್ಲಿದೆ ಅಂತ ನಾಳೆ ನೋಡಿ ಕೆಲವು ಪ್ರಕರಣಗಳಿಗೆ ನಿರ್ಣಯ ಕೊಟ್ಟ ಆಚಾರ್ಯ ಈ ಸ್ವರ್ಗವನ್ನು ಉಪಸಂಹಾರ ಮಾಡ್ತಾರೆ ಅಧ್ಯಾಯವನ್ನು ನಾಳೆ ಉಪಸಂಹಾರ ಮಾಡ್ತಾರೆ ಶ್ರೀಕೃಷ್ಣ